ಲಕ್ಷ್ಮೀಕರತಾಭೋಜಾಬುಣಮಿ ಹೀಪ್ರವರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯ್ಯ ಪ್ರಾ ಜ್ಞಾನ ಪ್ರದ ವಿಬುಧಾುರಸೌಖ್ಯದುಖ ಸತ್ಕಾರಣ ವಿತಾಯ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥಂ ಭಕ್ತಪ್ರಿ ಸಕಲೋಕನಮಸ್ಕೃತಂ ತ್ರೈಗುಣ್ಯವರ್ಜಿತಮೀಜ ವಂದೇ ಭಗವನ್ನಾರಾಯಣ ಚೈವನೋತ್ತೀ ಸರಸ್ವತೀ ವ್ಯಾ ತೋಜುರುಗಿರೋ ನಮಃ ಹರಿ ಪಶ್ಚಾತೃಷ್ಣಸ್ಯಾ प्रादुर्भाव ममस्म गृही भारत कृत रामायण महाभारत परस्पर संबंध ऐन आचार तोरसिकटूरू हेल्ला अद्देन नोड़े रामायण महाभारत परस्पर वादिक हीग्या रामायण दूगी बेरी बेड़ कारण सूर्यांश संभूत ಅಂತವನು ಹೋಗು ದುರ್ಯೋಧನ ಹತ್ರ ಹೋಕ್ಕೊಂಡಲ್ಲ ಅರ್ಜುನನಿಂದ ಕರ್ಣನನ್ನು ಯಾಕೆ ಪಡಿಸಿದ್ದ ಪರಮಾತ್ಮ ಈ ಎಲ್ಲ ಪ್ರಶ್ನೆಗೆ ಉತ್ತರ ವಾಲಿ ಸುಗ್ರೀವನಾಗಿದ್ದಾಗ ವಾಲಿಯನ್ನು ಸಂಹಾರ ಮಾಡಿಸಿದ್ದ ಆ ಉತ್ತರ ಕೊಡ್ತಾರೆ ಅಂದರೆ ಇದೊಂದೇ ಅಲ್ಲ ಪ್ರತಿಯೊಂದಕ್ಕೂ ಕೂಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ರಾಮಾಯಣದಲ್ಲಿ ರಾಮಾಯಣದಲ್ಲಿ ವಾಲಿಗೆ ಏನು ಹೆಚ್ಚು ಸವಲತ್ತು ಸಿಗಲೇ ಇಲ್ಲಲ್ಲ ದೇವರು ಹೆಚ್ಚು ಅನುಗ್ರಹ ಮಾಡಲಿಲ್ಲಲ್ಲ ಅಂತಂದರೆ ಇಲ್ಲಿದೆ ಉತ್ತರ ಅಲ್ಲ अर्जुन बेका तरह अनुग्रह विशेषवन नेता तो अमी हिंदे मुदे विमर्श में नोड़ता हर काल रामायण महाभारत हो तोटूर अवतार तुकबिट्रे मोदू गे मोदू ग मुदेन गोल्ड एरनेवतार तुक्रे अली हीकांत कणे हेतर बंदाण के आगते कृष्णस पश्चात वैशेष्यात्णय अभी विशेष अल निर्णय अद राम रूप चरते कृष्ण रूप चरत निरंतर श्रवणमती प्रति पात्रव सर तक त्र नमें ना हेगी भगवंत हेलिबू इत स्पष्ट बचार्य मदलो रामायण कथे निर्णय कोई रामायण इवल या भारत के अंत निर्णय को रामायण या निर्णय को या महाभारत रामायण इधर एलिए अत्रोक्त सर्वशास्त्रू निस सम्योग रामकथा यस्म रामकथाप्यस्म मारकंडेय समख्य मारकंडेय समस्या ಸಮಾಖ್ಯ ಆಗಿದೆ ಸಮಸ್ಯಾ ಪ್ರಕರಣ ಅದು ಪ್ರಾಯ ಏನೋ ತಪ್ಪಾಗಿರಬೇಕು ಮಾರ್ಕಂಡೇಯ ಸಮಸ್ಯಾ ಪರ್ವ ಅಂತೂ ಒಂದು ಉಪಪರ್ವ ಇದೆ ತುಂಬ ದೊಡ್ಡ ಉಪಪರ್ವ ಮನಪರ್ವದಲ್ಲಿ ಮಾರ್ಕಂಡೇಯರ ಜೊತೆಯಲ್ಲಿ ಮಾರ್ಕಾಂಡೇಯ ಅಲ್ಲ ಮಾರ್ಕಂಡೇಯ ಮಾರ್ಕಂಡು ಋಷಿಗಳ ಮಕ್ಕಳು ಮಾರ್ಕಂಡೇಯರ ಜೊತೆಯಲ್ಲಿ ಸಮ್ಯಾಗ್ಯ ಜೊತೆಯಲ್ಲೇ ಕೂತಿರುವಂತಹದ್ದು ಅಂದರೆ ಅವರ ಜೊತೆಯಲ್ಲೇ ಕೂತು ಅದ್ಭುತವಾದ ಕ್ರಮದಿಂದಾಗಿ ಸಂವಾದ ನಡೆಸ್ತಾರೆ ತುಂಬ ವಿಸ್ತಾರವಾಗಿ ಅಲ್ಲಿ ರಾಮಾಯಣ ಕಥಾ ಬಂದಿದೆ ಆ ರಾಮಾಯಣ ಕಥೆಗೂ ಅದು ಭಾರತದಲ್ಲೇ ಬಂದ ಹಾಗಲ್ಲ ಅದಕ್ಕೆ ವಿಸ್ತಾರವಾಗಿ ನಾವು ರಾಮಾಯಣ ಕಥಾಕ್ಕೆ ನಿರ್ಣಯ ಕೊಟ್ಟು ಭಾರತ ಕಥಕ್ಕೆ ಆಮೇಲೆ ಪೂರ್ಣ ನಿರ್ಣಯ ಕೊಡ್ತೇವೆ ಅದರಿಂದ ಮಹಾಭಾರತದಲ್ಲೇ ಬಂದಿದೆ ಅದಕ್ಕೆ ನಿರ್ಣಯ ಕೊಟ್ಟ ಹಾಗೆ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಂದರೆ ಇದೇನು ಹೆಸರೇನು ವ್ಯತ್ಯಾಸ ಆದ ಹಾಗಲಿಲ್ಲಾತಿಗೆ ಅಥವಾ ತೋರಿಸ್ಕೊಡ್ತಾ ಸಮಗ್ರ ಶಾಸ್ತ್ರಗಳ ನಿರ್ಣಯವೂ ಇಲ್ಲೇ ಇದೆ ಮಾರ್ಕಂಡೇಯ ಕಥಿತ ಭಾರತ ಪ್ರಶಂಸನ ದೇವತ್ಯಾಸದ ಬ್ರಾಹ್ಮಣೋವರ ಆಯುಧಾಂ ಯಥ ವಜ್ರಂ ಓಷಧೀರ ಯಥ ಯವಾ ತಥಿವಸ್ತ್ರ ಮಹಾಭಾರತ ಮುಕ್ತ ಮಾರ್ಕಂಡೇಯ ಪ್ರಾಣದಲ್ಲಿ ಮಹಾಭಾರತ ಹ್ಯ ಉತ್ತಮ ಅಂತ ಅನೇಕ ದೃಷ್ಟಾಂತಗಳನ್ನು ಹೇಳಿ ತೋರಿಸಿಕೊಟ್ಟಿದ್ದಾರೆ ವಾಯುಪ್ರೋಕ್ತದಲ್ಲೂ ಕೂಡ ಕೃಷ್ಣದ್ವೈಪಾಯ ವ್ಯಾಸ ವಿಧಿ ನಾರಾಯಣ ಪ್ರಭು ಕೃಷ್ಣದ್ವೈಪಾಯನ ಅಂದರೆ ಬೇರೆ ಅಲ್ಲ ಸಾಕ್ಷಾತ ನಾರಾಯಣನೇ ಇಲ್ಲದೇ ಇದ್ದರೆ ಕೋ ಹ್ಯನ್ಯಃಪುಂಡರೀಕಾಖ್ಯಾನ್ ಮಹಾಭಾರತ ಕೃತ್ ಭವೇತ್ ಇನ್ಯಾರ ಮಹಾಭಾರತ ರಚನೆ ಮಾಡಲಿಕ್ಕಾಗ್ತಾ ಇತ್ತು ಅದೇ ಹಿಂದಿನ ಬಾರಿ ಹೇಳಿದಂತೆ ಈ ಶ್ಲೋಕಕ್ಕೆ ವಿಸ್ತಾರ ವ್ಯಾಖ್ಯಾನ ಮಾಡಿದ್ದಾರೆ ವಾದನಾಡಸ್ವಾಮಿ ಇಷ್ಟಲ್ಲ ಆರಂಭಕ್ಕೆ ಬೇಕಾದ ಅಂಶಗಳಿಂದ ತಗೊಂಡು ಭಾರತೆ ಪಿ ಯಥಾಪ್ರೋಕ್ತ ನಿರ್ಣಯೋಯಂ ಕ್ರಮೇಣಿತು ಈ ಎಲ್ಲ ನಿರ್ಣಯಗಳು ಭಾರತದಲ್ಲೇ ಮಹಾಭಾರತದಲ್ಲೇ ನಾವು ಬೇರೆ ಬೇರೆ ಕಡೆಯಿಂದ ಆರಿಸ್ಕೊಂಡು ಬರೋದಲ್ಲ ಭಾರತದಲ್ಲೇ ಇದೆ ಈ ಇಂಥವ್ರ ಅಭಿಪ್ರಾಯ ಏನು ಅಂತ ನಾವು ಅವ್ರಗಳನ್ನು ಅವ್ರ ತಂದೆಯನ್ನೋ ತಾಯಿ ಯಾರ್ಯಾರನ್ನೋ ಕೇಳೋದಲ್ಲ ನಾವು ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅವರೇ ಒಂದು ಕಡೆಯಲ್ಲಿ ಹೇಳೋ ಅಥವಾ ಬರೆದೋ ಇಟ್ಟಿದ್ರೆ ಅದು ಅಧಿಕೃತ ದಾಖಲೆ ಅಲ್ವೇ ಮಹಾಭಾರತಕ್ಕೆ ಎಲ್ಲಿ ತಾತ್ಪರ್ಯ ಮಹಾಭಾರತವೇ ಹೇಳಿದೆ ನಾವು ಅದನ್ನೇ ಹಾಗೆ ಭಗವಂತನೇ ಸರ್ವೋತ್ತಮ ಅವನೇ ಶ್ರೇಷ್ಠ ಅವನೇ ಜ್ಯೇಷ್ಠ ಅಂತ ಮಂಗಳಾನುಷ್ಠಾನದಲ್ಲಿದೆ ಇದೆಲ್ಲ ಬಾಧಕ ಆಗುತ್ತೆ ಅಂತ ಮಂಗಳಾನುಷ್ಠಾನ ಕಿದ್ದೆ ಹಾಕಿಬಿಟ್ಟಿತ್ತು ಇರಲೇ ಇಲ್ಲ ಆ ಮಂಗಳಾನುಷ್ಠಾನ ಪದ್ಯವನ್ನು ಅದು ಕಾಶ್ಮೀರಿ ಕಾಶ್ಮೀರದಲ್ಲಿ ಶಾರದಾ ಲಿಪಿಯಲ್ಲಿ ಇದ್ದನ್ನು ತಂದು ಯೋಜನೆ ಮಾಡಿದ್ದಾರ ಆಚಾರ್ಯ ತೋರಿಸಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಇತ್ತು ಅದನ್ನು ತಂದು ಯೋಜನೆ ಮಾಡ್ತೇವೆ ಅಂತ ಯೋಜನೆ ಮಾಡುತ್ತಾರೆ ಅದೇ ಪ್ರಸಿದ್ಧವಾದಂತಹ ನಾರಾಯಣ ಸುರಗುರು ಜಗದೆಕನಾಥ್ರಿ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮುಮ್ಯಮೀಶ ವಂದೇ ಭವ್ನುರಸಿದ್ಧ ಇಷ್ಟಿದೆ ಇಲ್ಲಿ ಪ್ರಾಯ ಹದಿನಾಲ್ಕು ವಿಶೇಷಣ ಕಾರಣ ಸುರಗುರು ಜಗದೇಕನಾಥಂ ಭಕ್ತಪ್ರಿಯ ಸಕಲಲೋಕನಮಸ್ಕೃತ ತ್ರೈಗುಣ್ಯವರ್ಜಿತ ಅಜಂ ವಿಭುಂ ಆಧ್ಯಮ ಭವಂ ಭವಜ್ಞಂ ಅಲ್ಲಿ ಎಷ್ಟಾಯ್ತು ಹತ್ತೈದು ಆಮೇಲೆ ಅಮರಾಸುರ ಸಿದ್ಧವಂದ್ಯ ಅದೆಲ್ಲ ಪ್ರತ್ಯೇಕನೇ ಇದೆ ಅಮರವಂದ್ಯ ಅಸುರ ವಂದ್ಯ ಸಿದ್ಧವಂದ್ಯ ಎಲ್ಲ ಪ್ರತ್ಯೇಕ ಪ್ರತ್ಯೇಕ ವಿಶೇಷಣ್ಣ ಒಟ್ಟಿಗೆ ಸಮಸ್ತ ಪದ ಹಿಡ್ಕೊಳ್ಳೋದಾದರೆ ಒಂದು ವಿಶೇಷ ಅನ್ನೊಂದು ವಿಶೇಷಣ ಬಿಡಿಸಿಕೊಂಡ್ರೆ ಅದು ಆಗುತ್ತೆ ಇಷ್ಟು ಒಟ್ಟಾರೆ ವಿಶೇಷಣ ವಿಶೇಷ ಭಾವ ಇದೆ ಏನಿದಕ್ಕೆ ಅರ್ಥ ನಾನೇ ಅರ್ಥ ಮಾಡಿಕೊಂಡ್ರೆ ಅಮರಾಸುರ ಸಿದ್ಧಪಂದ್ಯ ಏನರ್ಥ ಅಮರರು ಅಂತ ಹೇಳಿದಾಗಲೇ ಅಲ್ಲೆಲ್ಲ ಸಿದ್ಧರು ಬಂದ ಹೋದರು ಮತ್ತೆ ಸಿದ್ಧ ಅಂತ ಹೇಳ್ತಾರೆ ಅಸುರನಿಂದ ವಂದ್ಯ ಅಂತ ಹೇಳ್ತಾರೆ ಪರಮಾತ್ಮನ ಯಾವ ಅಸುರನ್ನು ನಮಸ್ಕಾರ ಮಾಡ್ತಾರೆ ಅವ್ರನ್ನೆಲ್ಲ ಬಡೀಲಿಕ್ಕೋಸ್ಕರ ಬಂದವನು ಪರಮಾತ್ಮ ಅಸುರ ವಂದ್ಯ ಅಂತ ಯಾಕಂತಾರೆ ಇದನ್ನು ಪ್ರಶ್ನೆ ಮಾಡಿದಾಗ ಬಹಳ ಸೊಗಸಾಗಿ ಉತ್ತರ ಕೊಡ್ತಾರೆ ಆಚಾರ್ಯರೇನೆ ಒಂದು ಪದ್ಯಕ್ಕೆ ಮೇಲಿನ ಎರಡು ಸಾಲುಗಳಿಗೆ ಒಂದು ಪದ್ಯದಲ್ಲಿ ಉತ್ತರ ವ್ಯಾಖ್ಯಾನ ಕೆಳಗಿನ ಎರಡು ಸಾಲುಗಳಿಗೆ ಇನ್ನೆರಡು ಪದ್ಯದಿಂದ ವ್ಯಾಖ್ಯಾನ ಈ ರೀತಿ ವ್ಯಾಖ್ಯಾನ ಮಾಡಿ ಇಲ್ಲಿ ಜ್ಞಾನಪ್ರದ ಸ ಭಗವಾನ್ ಕಮಲ ವಿರಿಂಚ ಶರ್ವಾಧಿ ಪೂರ್ವ ಜಗತೋ ನಿಖಿಲಧ್ವರಿಷ್ಠ ಮೊದಲನೇ ವಿಶೇಷಣಗಳನ್ನೆಲ್ಲ ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಸುರಗುರುಂ ಏನರ್ಥ ಜಾನಪ್ರದಃ ಎಲ್ಲರಿಗೂ ಜ್ಞಾನ ಕೊಡ್ತಾನೆ ಅದನ್ನು ನೋಡಬಹುದು ಪ್ರತಿ ಪ್ರಕರಣದಲ್ಲಿ ವೇದವ್ಯಾಸನ ದೇವರೇ ತಿಳುವಳಿಕೆ ಕೊಟ್ಟವರು ಅಂತ ಅಲ್ಲೇ ಇದೆ ಅದರಿಂದ ಜ್ಞಾನಪ್ರದ ಮತ್ತೆ ಮೂರು ಜನರನ್ನು ಭೀಮಸೇನ ದೇವರನ್ನ ಅರ್ಜುನರನ್ನ ಮತ್ತೆ ಸಹದೇವರನ್ನ ತನ್ನ ಬಳಿ ಕಲಿಸಿಕೊಂಡು ಅವರಿಗೆ ತಿಳಿವಳಿಕೆ ಕೊಟ್ಟು ಕಳಿಸುತ್ತಾನೆ ಇಲ್ಲಿ ಅವ್ರಿಗೆ ಆ ಕಾಲಕ್ಕೆ ಅನೇಕ ಅಸ್ತ್ರೋಪದೇಶಾದಿಗಳನ್ನು ಮಾಡಿ ಕಳಿಸ್ಕೊಡ್ತಾರೆ ಇದೆಲ್ಲದರಿಂದಲೂ ಅವರು ಜ್ಞಾನಪ್ರದಃ ಯಾರಿಗೆ ಸುರ ಗುರು ಅಂತಿದೆ ಸುರ ದೇವತೆಗಳಿಗೆ ಗುರು ಅಂತ ಇವರೆಲ್ಲ ದೇವತೋತ್ತಮರು ಅನ್ನೋದ್ರಲ್ಲಿ ಯಾರಿಗೂ ವಿವಾದನೆ ಇಲ್ಲ ಅದರಿಂದ ಅವರಿಗೆ ಜ್ಞಾನಪ್ರದಹ ಯಾರ್ಯಾರು ಅಂತ ಹೇಳ್ತಾ ಅದನ್ನ ಸಹ ಭಗವಾನ್ ಕಮಲಾವಿರಿಂಚ ಶರವಾದಿ ಪೂರ್ವ ಜಗತಃ ನಿಖಿಲಾತ್ ವರಿಷ್ಠ ಜಗದೇಕ ವಂದ್ಯಂ ಅನ್ನೋದಕ್ಕೆ ಅದನ್ನು ಉತ್ತರ ಕೊಡ್ತಾರೆ ಜಗದೇಕನಾಥ ಜಗತ್ತಿಗೆ ಮುಖ್ಯನಾಥ ಅಂದರೆ ಇವನ ಮೇಲೆ ಇನ್ನೊಬ್ಬ ಇದ್ದಿದ್ದರೆ ಇವನು ಮುಖ್ಯನಾಥ ಆಗ್ತಾ ಇದ್ದ ಈಗ ಬ್ರಹ್ಮದೇವರು ಒಡೆಯರೇ ಜಗತ್ತಿಗೆ ಹೇಗೆ ಭಗವಂತನನ್ನು ಬಿಟ್ಟು ರಮಾದೇವಿಯನ್ನು ಬಿಟ್ಟು ಅಂತನಬೇಕು ಆದರೆ ಇಲ್ಲ ಹಾಗಲ್ಲ ಭಗವಂತ ಒಡೆಯ ಅಂದರೆ ಅವನ ಮೇಲೆ ನ್ಯಾರೂ ಇಲ್ಲ ಅವನು ಮುಖ್ಯ ಅವನ ಪರಮುಖ್ಯ ಈಗ ಇದು ಹೇಳ್ತಾರಲ್ಲ ಇವನೊಂದು ಮ್ಯಾನೇಜರು ಅವನ ಮೇಲೆ ಜನರಲ್ ಮ್ಯಾನೇಜರ್ ಅವನ ಮೇಲೆ ಇನ್ನೊಂದು ಥೇನೋ ಒಂದು ಹೇಳ್ತಾರಲ್ಲ ಆ ಮ್ಯಾನೇಜರ್ ಬರೀ ಅಂತಂದರೆ ಅದಕ್ಕೆ ಏನು ಬೆಲೆ ಇಲ್ಲ ಮತ್ತೆ ಹಾಗಿದ್ದಾಗಿದೆ ಬರೀನಾಥ ಅಲ್ಲ ಜಗತ್ತಿಗೆ ಏಕನಾಥ ಯಾವುದು ಜಗತ್ತು ಅಂತಂದರೆ ಕಮಲಾ ವಿರಿಂಚ ಪೂರ್ವ ಜಗತ್ತ ಕಮಲಾ ವಿರಿಂಚ ಶರವ ಇವರೇ ಆದಿ ಪ್ರಧಾನರಾದವರನ್ನು ತಗೊಂಡರು ರಮಾದೇವಿಗೆ ಒಡೆಯ ಬ್ರಹ್ಮದೇವರಿಗೆ ಒಡೆಯ ಅದರಂತೆ ರುದ್ರದೇವರಿಗೆ ಒಡೆ ಇದೆಲ್ಲ ಪ್ರಕರಣ ಕಾಣುತ್ತೆ ಭಾವ ಅರ್ಥದಲ್ಲಿ ನಿಖಿಲಾತ್ ವರಿಷ್ಠ ಯಾರ್ಯಾರಿದ್ದಾರು ನಿಖಿಲಾತ್ ಜಗತಃ ಇನ್ನು ವರಿಷ್ಠ ಎಲ್ಲ ಪ್ರಪಂಚದಿಂದಲೂ ಕೂಡ ಅತ್ಯಂತ ಶ್ರೇಷ್ಠ ಜಗದೇಕನಾಥ್ ಅನ್ನೋದರ ವಿವರಣೆಯನ್ನು ಕೊಡ್ತಾ ಭಕ್ತಿಯವ ತುಷ್ಯತಿ ಹರಿಪ್ರಮಣತ್ವೇವ ಸರ್ವಸಿ ಪೂರ್ವ ವಿಭಾಗ ಸಂಸ್ಥ ಪ್ರಿಯಂ ಅಂತಿದೆ ಮೂಲದಲ್ಲಿ ಅದಕ್ಕೇನರ್ಥ ಭಕ್ತರಿಗೆ ಅತ್ಯಂತ ಪ್ರಿಯನಾದವನು ಅಂದ್ರೆ ಏನರ್ಥ ಭಕ್ತಿ ಇದ್ದರೆ ಅವರಿಗೆ ಪ್ರಿಯನಾಗ್ತಾನೆ ಅಂದರೆ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕಿರುವಂತಹ ಒಂದೇ ದಾರಿ ಎಂದರೆ ಭಕ್ತಿ ಭಕ್ತಿ ಬಿಟ್ಟು ಇನ್ಯಾವುದರಿಂದಲೂ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಸರ್ವಸ್ಯ ಧರ್ಮ ಇತಿ ಸರ್ವಸ್ಯ ಧರ್ಮ ಭಗವಂತನಿಗೆ ಪ್ರವಣರಾಗೋದು ಪ್ರವಣ ಅಂತಂದ್ರೇನು ಭಗವಂತನಿಗೆ ಅಧೀನರಾಗುವುದು ನಾವೆಲ್ಲ ಭಗವಂತನಿಗೆ ದಾಸರು ಅಂತ ತಿಳಿಯೋದೇನೆ ಎಲ್ಲ ಜಗತ್ತಿಗೂ ಧರ್ಮ ಅದೇನು ಸಕಲ ಲೋಕ ನಮಸ್ಕೃತಂಚ ಎಲ್ಲರೂ ನಮಸ್ಕಾರ ಮಾಡೋರಲ್ಲ ಅಂತಂದರೆ ಸಾತ್ವಿಕ ವರ್ಗ ಹೀಗೆ ತಿಳಿದರೆ ಸಮಸ್ತ ಪ್ರಪಂಚದಿಂದಲೂ ನಮಸ್ಕಾರಕ್ಕೆ ಯೋಗ್ಯ ಅಷ್ಟೇ ನಾವು ಅವನನ್ನು ನಮಸ್ಕಾರ ಮಾಡೋರಾದರೆ ಅಂದರೆ ಅವನ ದಾಸರಾದರೆ ಮಾತ್ರ ನಮ್ ಉದ್ಧಾರ ಇಲ್ಲದೆ ಇದ್ದರೆ ಈ ಉದ್ಧಾರ ಇಲ್ಲ ಅನ್ನೋದು ಪೂರ್ವ ವಿಭಾಗದ ಎರಡು ಸಾಲುಗಳಲ್ಲಿ ಇರುವ ಪದಗಳ ಅರ್ಥ ನಿರ್ದೋಷಕ್ರತಿವಿಹೀನ ಉದಾರ ಪೂರ್ಣ ಸಂವಿತ್ ಗುಣಮತ್ ಸಕಲ ಆತ್ಮಶಕ್ತಿ ವನ್ಯಸ್ ಚೋಕ್ತೋತ್ತರಾರ್ಧದಲ್ಲಿ ಇನ್ನೆರಡು ಸಾಲುಗಳಲ್ಲಿ ಇದಿಷ್ಟನ್ನೇ ಹೇಳಿದ್ದಾರೆ ತ್ರೈಗುಣ್ಯವರ್ಗಿಕ ಅದಕ್ಕೆ ವ್ಯಾಖ್ಯಾನ ನಿರ್ದೋಷಕ ಸರಿ ತ್ರಿಗುಣ ಈ ಗುಣಗಳು ಯಾವುದು ಸತ್ವಗುಣ ರಜೋಗುಣ ಅದೇ ದೋಷ ಸಾಮಾನ್ಯ ಜೀವರಿಗೆ ಅದನ್ನು ಕಳ್ಕೊಂಡರೆ ಮುಕ್ತಿ ನಿಂತು ಅದೇ ದೋಷ ಇದನ್ನ ಉಪಲಕ್ಷಣೀಯ ಯಾವ ದೋಷವೂ ಭಗವಂತನಿಗಿಲ್ಲ ಅದನ್ನು ತೋರಿಸಿಕೊಟ್ಟಿದ್ದಾರೆ ಅದರಂತೇನೆ ಇನ್ನು ಮುಂದೆ ಇದು ಒಂದು ವಿಶೇಷಣಕ್ಕೆ ಅರ್ಥ ಆಯ್ತಲ್ಲ ಇನ್ನು ಅಜಮ್ ಅಂತಿದೆ ತ್ರೈಗುಣ ವರ್ಜಿತಂ ಅಜಮ್ ಅಜ ಅಂದರೆ ಸ್ಮೃತಿ ಅಂತಂದರೆ ಸೃಷ್ಟಿ ಸಂಸಾರ ಆ ಸಂಸಾರಕ್ಕೆ ಇಳಿದು ಬರೋರು ಅದು ವಿಹೀನ ಅಂತಂದ್ರು ಬರೀಹೀನ ಅಲ್ಲ ಸಂಸಾರದ ಅತ್ಯಂತ ಭಾವ ಅಂತ ಅರ್ಥ ಮುಕ್ತರಾದವ್ರಿಗೂ ಸಂಸಾರ ಇರೋಲ್ಲ ದೇವರಿಗೂ ಏನು ವ್ಯತ್ಯಾಸ ಅಂತಂದರೆ ಅವ್ರಿಗೂ ಒಂದು ಕಾಲಕ್ಕಾದ್ರೂ ಇತ್ತು ದೇವ್ರಿಗೂ ಒಂದು ಕಾಲಕ್ಕೂ ಇಲ್ಲ ತ್ರೈಕಾರಿಕ ನಿಷೇಧವನ್ನು ವಿಹೀನ ಅಂತ ಗೊತ್ತ ತ್ರೈಕಾರಿಕ ನಿಷೇಧ ಅಂತಂದರೆ ಏನು ಕಾಲವೂ ಇದೆ ಮುಂದಿಂದು ಹಿಂದೆಂದು ಈಗೆಂದು ಯಾವಾಗಲೂ ಇಲ್ಲ ಅಂತ ಅರ್ಥ ಹಿಂದೆ ಮುಂದೆ ಇಂದು ಎಂದೆಂದೂ ಇಲ್ಲ ಭಗವಂತನಿಗೆ ಎಂದೂ ಸಂಸಾರ ಇರಲಿಲ್ಲ ಅಂದರೆ ನಿತ್ಯವಂತತ್ವ ಅಂತ ಅರ್ಥ ವಿಹೀನ ಅಂತ ಹೇಳ್ತಾ ಇದನ್ನ ಹೇಳಿ ಉದಾರ ಗುಣ ಅಷ್ಟೇ ಅಲ್ಲ ಉದಾರಪೂರ್ಣ ಗುಣ ಪರಮಾತ್ಮನನ್ನ ವಿಭುಮ್ಮಂತಕುವುದರಲ್ಲ ಅದಕ್ಕೆ ನಡ್ತಾರೆ ವಿಶೇಷೇಣ ಭವತಿ ಸರ್ವತ್ರ ಇದ್ದಾನೆ ಏನ್ಮಾಡ್ತಿರ್ತಾನೆ ಎಲ್ಲ ಕಡೆಯಲ್ಲೂ ಜ್ಞಾನಾತ್ಮಕನಾಗಿ ಇತ್ತು ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನು ಪ್ರಚೋದನೆ ಮಾಡ್ತಾ ಇರ್ತಾನೆ ಪರಮಾತ್ಮ ಅದನ್ನು ಉದಾರ ಪೂರ್ಣ ಸಂವಿತ್ ಗುಣ ಸಾಧಾರಣ ಎಲ್ಲ ಕಡೆಯಲ್ಲಿದ್ದೀವಿ ಇಷ್ಟು ತಗಲ ಚಾಚ್ಕೊಂಡು ಸುಮ್ಮನೆ ಪ್ರಯೋಜನ ಏನು ಹೆಬ್ಬಾವಿರ್ತದ ಬಾಲ ಎಲ್ಲೆಲ್ಲೋ ಚಾಚಿಕೊಂಡು ಶರೀರ ಇಳಿಯೆಲ್ಲೋ ಚಾಚಿಕೊಂಡು ಮಲಕೊಂಡು ಮೂತಿ ಮಾತ್ರ ಎಲ್ಲೋ ಇರುತ್ತೆ ಹಾಗೆ ವ್ಯಾಪ್ತಿ ಇದ್ರ ಪ್ರಯೋಜನ ಇಲ್ಲ ಸರ್ವತ್ರ ಸಕ್ಕರೆ ಹಚ್ಚಿದ್ದ ಹಾಗೆ ಜ್ಞಾನಾತ್ಮಕನಾಗಿತ್ರ ವ್ಯಾಪ್ತನಾಗಿದ್ದಾರೆ ಭಗವಂತ ಈಗ ಎಲ್ಲಿ ಏನು ನಡೆದರೂ ಅವನಿಗೆ ಪರಿಚಯ ಆಗತ್ತೆ ಅಂತ ಗೊತ್ತಾಯ್ತಲ್ಲ ಇನ್ನು ಆದ್ಯಂ ಅನ್ನೋದಕ್ಕೆ ಆದ್ಯ ಅಂತ ಅರ್ಥ ಮಾಡಿದ್ರು ಪ್ರಥಮ ಕೃತ್ ಆದ್ಯ ಆದೌ ಭವ ಆದಿಯಾದ ಚತುರ್ಮುಖ ಬ್ರಹ್ಮದೇವರನ್ನು ನಿರ್ಮಾಣ ಮಾಡುವ ಅವನವನೇ ಇದನ್ನು ಆದ್ಯಂ ಅಂತ ಆದ್ಯ ಅಂತಂದ್ರೆ ಇವನು ಮೊದಲು ಮೊದಲಿಗೆ ಬಂದವನವನು ಅವನು ಮುಂಚೆ ಯಾರೂ ಇರಲಿಲ್ಲ ಮೊದಲು ಅವನು ಹುಟ್ಟಿ ಬಂದ ಆಮೇಲೆ ಬೇರೆಯವರನ್ನು ಹಿಂಗೆ ತಪ್ಪು ತಿಳ್ಕೊಂಡ್ಬಿಟ್ರೆ ಹಾಗಲ್ಲ ಚತುರ್ಮುಖ ಬ್ರಹ್ಮದೇವರು ಮೊದಲು ಹುಟ್ಟಿದವರು ಈಗ ಮನೆಯಲ್ಲಿ ಅಣ್ಣತಮ್ಮ ಇಬ್ಬರು ಇರ್ತಾರೆ ಇವರಿಬ್ಬರಲ್ಲಿ ಮೊದಲು ಹುಟ್ಟಿದವರು ಯಾರನ್ನೂ ಇವರ ಆದ್ಯ ಹಂಗೆ ಹಾಗೆ ಪರಮಾತ್ಮನಿಗೂ ಹುಟ್ಟಿದವರ ಅಲ್ಲ ಅವನಿಗೆ ಹುಟ್ಟಿಲ್ಲದೆ ಆದ್ಯ ಅಂತ ಅದಕ್ಕೆ ಬರೀ ಆದೌ ಅಂತ ಅರ್ಥ ಅಲ್ಲ ಪ್ರಥಮ ಕೃತ್ ಯಾವುದ್ಯಾವುದು ಅದನ್ನೆಲ್ಲ ನಿರ್ಮಾಣ ಮಾಡ್ತಾರೆ ಅಂದರೆ ಮೊದಲಾದ ವಸ್ತುವಿಗೂ ಮೊದಲು ಇರ್ತಾರೆ ಅವನಿಗೆ ಸರ್ತಿ ಜನನ ಯಾವುದೂ ಇಲ್ಲ ಈ ಅರ್ಥವನ್ನು ತೋರಿಸಿ ಸಕಲಾತ್ಮ ಶಕ್ತಿ ಅದು ಈಶಾ ಅನ್ನೋದಕ್ಕೆ ಯಾರಲ್ಲಿ ಯಾವ ಸಾಮರ್ಥ್ಯ ಇದೆ ಅದರಲ್ಲಿ ಇವನು ಕೊಟ್ಟರೆ ಇಲ್ಲ ಅಂದಿರಲಿಲ್ಲ ಅದು ಈಶ ಶಬ್ದ ಅರ್ಥ ಭವಜ್ಞಂ ಅನ್ನೋದಕ್ಕೆ ಅರ್ಥ ಮಾಡಿದರೂ ಮೋಕ್ಷೈಕ ಹೇತುವು ಸಂಸಾರವನ್ನು ಕಳಿತಾನೆ ಕಳೆದು ಶೂನ್ಯ ಬಿಟ್ಟುಬಿಡುವಲ್ಲ ಕಳೆದ ಮೇಲೂ ಅಲ್ಲಿ ಬರುವ ಆನಂದೋದ್ರೇಕೆ ಏನಿದೆಯಲ್ಲ ಇಲ್ಲಿ ಅಜ್ಞಾನಾಮ್ ಜ್ಞಾನದೋ ಇಷ್ಟು ಜ್ಞಾನಿನಾಂ ಮೋಕ್ಷದಷ್ಟು ಸಹ ಮೋಕ್ಷ ಪಟ್ಟ ಮೇಲೆ ಇನ್ನೇನು ದೇವರು ಬೇಕಾಗಿಲ್ಲಪ್ಪಾ ಅಲ್ಲೂ ಹಾಗಿಲ್ಲ ಅಲ್ಲೂ ಹೋದರೂ ಆನಂದ ಗುಣಮ್ ಮಹೆ ಅದರಿಂದಾಗಿ ಇಂಥ ಮರಣ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಎರಡು ಪದ್ಯಗಳಲ್ಲಿ ಇಷ್ಟು ವ್ಯಾಖ್ಯಾನ ಇದೆ ಅಂತ ತೋರಿಸು ಪ್ರಧಾನವಾದದ್ದಿದೆಯಲ್ಲ ಅದನ್ನು ಹೇಳ್ತಾರೆ ಅದೇನು ಅಮರಾಸುರ ಸಿದ್ಧ ಮಂದ್ಯಂ ಅಂತಿದೆಯಲ್ಲ ಅಮರ ಅಸುರ ಅಸುರ ಅಂತಂದರೆ ದೈತಿಯವರು ಅವರೇ ನಮಸ್ಕಾರ ಮಾಡೋಲ್ಲ ಅಸುರ ಅಂತಂದರೆ ದೈತ್ಯರುವಂಥ ದೇವತೆಗಳು ಅವದ್ದೇ ಇತ್ತು ಸುರ ಅಂತ ಇರುವ ಅಸುರ ಹಾಗಲ್ಲಪ್ಪ ಇಲ್ಲಿ ಅ ಸುರ ಅಲ್ಲ ಪದವನ್ನು ಹಾಗಿಟ್ಟುಕೊಂಡ್ರೆ ನ ಸುರ ಅಂತ ಮಾಡಿಕೊಂಡ್ರೆ ಅ ಅಂತ ಆಗುತ್ತೆ ಅ ಬೇರೆ ಮಾಡಿ ಸುರ ಬೇರೆ ಹಾಗಲ್ಲ ನಿಷ್ಪತ್ತಿಯಾಗಿರೋದು ಹಾಗಾಗಿದೆ ಅಸುರೂಪ ಸುರೈಶ್ಚವಂದ್ಯ ಆಚಾರದಕ್ಕೆ ಹಾಗ ವ್ಯಾಖ್ಯಾನ ಅಸು ಅಂತಂದರೆ ಇಂದ್ರಿಯಗಳು ಇಂದ್ರಿಯಗಳಿಗೆ ನಿಯಾಮಕರಾದ ಅಂದ ತತ್ವೇಶರಾದ ಅಮರರು ಸಿದ್ಧರು ಏನಿದ್ದಾರೆ ಇವರೆಲ್ಲರಿಂದಲೂ ಒಂದ್ಯಾ ಈ ವ್ಯಾಖ್ಯಾನೇ ಬೇರೆ ಆಯಿತು ಅಸುರಾಶ್ಚತೆಯ ಅಮರಾಶ್ಚ ಅಸುರರು ಅಮರ ಅಂದರೆ ಅಸುರ ಯಾಕಿ ಮಾತಾಡ್ತಾರೆ ಅಂತಂದರೆ ಹೀಗಾಕೆ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು ಅಂತಂದರೆ ಮುಂದೆ ಪದ್ಯಗಳು ಹೀಗಿರ್ತಾವೆ ಭಾರತದಲ್ಲಿ ಮೇಲ್ನೋಟಕ್ಕೆ ಅತ್ಯಂತ ವಿರುದ್ಧ ಆದರೆ ಒಳಗಿಳಿದು ನೋಡಿದರೆ ಅತ್ಯಮೂಲ್ಯ ವಿಚಾರ ಹೇಳುತ್ತಾರೆ ಈ ಕ್ರಮದಂತೆ ಗುರುತಿಸಲಿ ಆರಂಭದಲ್ಲಿ ಅದನ್ನು ತೋರಿಸಿಕೊಡ್ತಾ गाय शब्दार्थ इतन मंगल अनुष्ठानी नम्यत्मुक्त मु भयत्री अमुक्त गणश्च वि नम्योक्ता बहुत प्रधान इन स्वयं हेल्सबाँ मधुन पद्य स्पष्ट प्रतियोंद याक मुदे भारत सारे वंद्यम वंद्यमते जगदनाथ ಏನ್ ಗೊತ್ತಾಯ್ತು ಉಭಯತ್ರ ಮೊದಲ ಅರ್ಧದಲ್ಲಿ ಆಮೇಲೆ ಅರ್ಧದಲ್ಲಿ ಎರಡೂ ಕಡೆಯಲ್ಲೂ ಇಡೀ ಜಗತ್ತಿನಿಂದ ವಂದ್ಯ ಅಂತ ಹೇಳಿದರಲ್ಲ ಭಗವಂತ ಅದರಿಂದ ಏನು ತೋರಿಸ್ಕೊಟ್ರು ಯತಸ್ತೋಸ್ಯ ಮುಕ್ತೈಹಿ ಅಂತಗಗಣೈಶ್ಚ ಮುಕ್ತಾಂತ ಪ್ರಪಂಚನಿಯಾಮಕ ಅನ್ನೋದು ಗೊತ್ತಾಯಿತು ಜಗದೇಕ ವಂದ್ಯಂ ಅಂತಾಗಿ ಮುಕ್ತರೆಲ್ಲ ಒಂದು ಹೋಗಿದ್ರು ಮುಕ್ತರಿಗೆ ಭಗವಂತನ ಹಂಗಿಲ್ಲ ಅಂತಿಲ್ಲ ಇವನನ್ನು ಬಿಟ್ಟು ಅವರು ವಿರೋಹ ಆಗಿಲ್ಲ ಅದರಿಂದ ಮುಕ್ತ ಪ್ರಪಂಚವನ್ನೂ ನಿಯಮನ ಮಾಡ್ತಾನೆ ಆ ಮುಕ್ತ ಪ್ರಪಂಚವನ್ನೂ ಈತನೇ ನಿಯಮನ ಮಾಡೋನು ಮುಕ್ತರನ್ನೇ ನಿಯಮನ ಮಾಡ್ತಾನೆ ಅಂತಂದ ಮೇಲೆ ನಾವು ಅವನು ಬಂದ ಕಳ್ಕೊಂಡು ಬದುಕಲಿಕ್ಕೆ ಸಾಧ್ಯವ ಇದು ಮನದಟ್ಟಾಗಲಿ ತೋರಿಸಿಕೊಡ್ತಾರೆ ಇದಾದ ಮೇಲೆ ಇತ್ತಮ್ಮೆ ಸರ್ವಗುಣಪೂರ್ತಿ ರವಿಶ್ಯ ವಿಷ್ಣೋಹೋ ಪ್ರಸ್ತಾವಿತ ಪ್ರಥಮತ ಪ್ರತಿಜಾನತೆ ಪ್ರತಿಜ್ಞೆ ಮಾಡುವ ದೃಷ್ಟಿಯಿಂದಲೇ ಮುಕ್ತರನ್ನ ಮುಕ್ತರನ್ನೂ ನಿಯಮನ ಮಾಡ್ತಾನೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಎಲ್ರೂ ಬಗ್ತಾರೆ ಅಂದ ಮೇಲೆ ಸುಮ್ಮ ಸುಮ್ಮನೆ ನಮ್ಮಲ್ಲಿ ಇಲ್ಲದೆ ಇರೋದು ಅಲ್ಲಿ ಇಲ್ಲ ಅಂತ ಆದರೆ ಯಾರು ನಮಸ್ಕಾರ ಮಾಡೋಲ್ಲ ನಿಂದ ಹೋಗ್ತಾರೆ ನಮಸ್ಕಾರ ಸರ್ ಹಿರುಗಡೆ ಬರ್ತಿದ್ದರೆ ನಮಸ್ಕಾರ ಮಾಡ್ತಾರೆ ಬಗ್ತಿರ್ತಾರೆ ಯಾಕೆ ಸುಮ್ಮನೆ ಅಲ್ಪ ಅವ್ರು ದುಡ್ಡು ಕೊಡೋರು ಅವನು ನಮಗೆ ಕೆಲಸನೇ ಅಲ್ಲಿಂದ ಆಗೋದು ಯಾರಿಗಂತಾರೆ ಹಾಗೆ ನಮಗೆ ಬೇಕಾದದ್ದು ಇನ್ನೊಬ್ಬರಲ್ಲಿ ಇದ್ದರೆ ಅವರು ಬಗ್ತೇವೆ ಇಲ್ಲಾಂದ್ರೆ ಭಗವಲ್ಲ ಎಲ್ಲರೂ ಭಗವಂತನಿಗೆ ಭಕ್ತಾನೆ ಅಂದರೆ ಏನರ್ಥ ಅಲ್ಲಿದೆ ಎಲ್ಲರಿಗೂ ಬೇಕಾದದ್ದು ಅಲ್ಲಿದೆ ಅಂತ ಅರ್ಥ ಅದರಿಂದ ಅನಂತ ಗುಣಪೂರ್ಣ ಇದ್ದಾನೆ ಅನ್ನುವುದು ಮೊದಲೇ ಪ್ರಸ್ತಾವನೆ ಮಾಡಿದ್ದಾರೆ ಆರಂಭದಲ್ಲೇ ಅದನ್ನು ಹೇಳಿದ್ದಾರೆ ಭಾರತದ ಉದ್ದೇಶ ಏನು ಅಂದರೆ ಅನಂತ ಗುಣಪರಿಪೂರ್ಣತ್ವದ ವರ್ಣನೆ ಭಗವಂತ ಸರ್ವೋತ್ಕೃಷ್ಟ ಇದ್ದಾನೆ ಅಂತ ಹೇಳೋದರಲ್ಲೇ ತಾತ್ಪರ್ಯ ಇದೆ ಇದು ಅರ್ಥ ಆಗುತ್ತೆ ಇನ್ನು ಭಾರತದ್ದೇ ವಾಕ್ಯ ಇದೆ ಕೃಷ್ಣೋ ಯಜ್ಞೈತೆ ಸೋಮಭೂತೈ ಕೃಷ್ಣೋ ಯುಜ್ಜೈ ವೀರೈರಿಜ್ಯತೆ ವಿಕ್ರಮದ್ಭಿ ಕೃಷ್ಣೋ ವನ್ಯೈರಿಜ್ಯತೆ ಸಂಭ್ರಷಾನೈ ಕೃಷ್ಣೋ ಮುಕ್ತೈರಿಜ್ಯತೆ ವೇತೃಮೋಹೈ ಮುಕ್ತಾಂತ ಪ್ರಪಂಚನಿಯಾಮಕ ಅಂತ ಏನೇನೋ ಸರ್ಕಸ್ ಮಾಡಿ ಹೇಳಿದರಲ್ಲ ವೇದವ್ಯಾಸ್ತೆಯವರೆಲ್ಲರೂ ಹೇಳಿದ್ದಾರೆ ನೀ ಹೀಗೆ ನೀವೇ ಅರ್ಥ ಮಾಡ್ತೀರಿ ಇಲ್ಲ ಭಾರತದಲ್ಲೇ ಇದೆ ನೋಡಿ ಇಲ್ಲಿದೆ ಕೃಷ್ಣ ಪರಮಾತ್ಮ ಯಜ್ಞೈಹಿ ಜತೆ ಯಜ್ಞಗಳಿಂದಾಗಿ ಪ್ರತಿಪಾದ್ಯರಾಗುವವನು ಅಹಂವೈಶ್ವಾನೋಭೂತ್ವ ಅಂತ ಸಿದ್ದ ತಾನೆ ಎಲ್ಲ ಯಜ್ಞಗಳಲ್ಲೂ ಕೂಡ ಅಗ್ನಿಯಾಗಿ ತಾನೇ ಸ್ವೀಕಾರ ಮಾಡ್ತಾನೆ ಅಗ್ರೇ ನಯತೀತ್ಯಗ್ನಿಹಿ ಮುಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನಾದ್ದರಿಂದಲೇನೆ ಅಗ್ನಿ ಅಂತ ಕೂಗ್ತಕ್ಕಂಥದ್ದು ಪರಮಾತ್ಮನನ್ನು ಅಗ್ರೇ ನಯತೀ ತಗ್ನಿಹಿ ಈ ಅರ್ಥದಲ್ಲಿ ಕೂಗ್ತಾನೆ ಇನ್ನು ಅದರಂತೇನೆ ಇನ್ನು ವೀರರಾಗಿರತಕ್ಕಂಥವ್ರು ಪರಾಕ್ರಮದಿಂದಾಗಿ ಧರ್ಮಸ್ಥಾಪನೆ ಮಾಡಿ ಯಾರು ಯಾರನ್ನು ಪ್ರೀತಿಗೊಳಿಸ್ತಾರೆ ಕಂಡವರೇ ಮೊದಲಾದವು ಭೀಮಸರದೇವ್ರು ಅವರ ಆ ಕಾರ್ಯಕ್ಕೆ ಜಲಾಸಂಗನ ಸಿಗಿದು ಋಷಭ ಸುತ್ತಮನ್ನು ಕಂಡು ಸ್ವಾಮೀಜಿ ನಿನಗರ್ಪಣೆಯನ್ನು ರೂಪಿಸು ನಿಖಿಲ ಮಖಭಭುಜಂ ತರ್ಪಯಾವಾಸಿ ತಾಸೌ ಅದೇ ಅದರ ಅರ್ಥ ಇದರಂತೇನೆ ಬೇರೆ ಬೇರೆ ವೀರರು ಕೃಷ್ಣೋವನ್ಯೈಹೀ ಕಾಡಲ್ಲೇ ಇದ್ದು ಬೇಕಷ್ಟು ಪರಮಾತ್ಮನ ಆರಾಧನೆ ಮಾಡುತ್ತಾರಲ್ಲ ಸಂಬ್ರಷಾನಿ ಚೆನ್ನಾಗಿ ವಿಮರ್ಶೆ ಮಾಡಿ ಮಾಡಿ ಇಂಥ ಭಗವಂತ ಹೀಗೇ ಇದ್ದಾರೆ ಅಂತ ಅವನ ತಪಸ್ಸು ಮಾಡುತ್ತಾರೆ ಅದರಿಂದಲೂ ಪ್ರತಿಪಾದನಾಗ್ತಾರೆ ಇದೆಲ್ಲ ಮುಕ್ತರಾದರೆ ಕೃಷ್ಣೋ ಮುಕ್ತೈಹಿ ಕಟ್ಟ ಪರಮಾತ್ಮ ಮುಕ್ತರಿಂದಲೂ ವೀತ ಮೋಹೈ ಮೋಹಾದಿಗಳನ್ನು ತ್ಯಾಗ ಮಾಡಿ ಆನಂದ ರೂಪದಿಂದ ಇವನ ಆರಾಧನೆಯೇ ಮಾಡುತ್ತಿರುತ್ತಾರೆ ಅವನ ಚರಿತ್ರೆಯನ್ನು ಕೇಳ್ತಾರೆ ಅದೂ ಬಂದಿದೆ ಪ್ರಕರಣ ಇದರ ಮೇಲೆ ಇನ್ನೊಂದು ಪ್ರಕರಣವನ್ನು ಬಹಳ ಸುಂದರವಾದ ಪ್ರಕರಣವನ್ನು ನಿರ್ಣಯ ಮಾಡಿಕೊಡ್ತಾರೆ ಮುನ್ನಾಲ್ಕು ಪದ್ಯ ಒಟ್ಟಿಗೆ ಅರ್ಥ ಹೇಳುತ್ತ ಅದನ್ನು ಸೃಷ್ಟಾ ಬ್ರಹ್ಮಾದಿಯೋ ದೇವ ನಿಹತಾಯೇನ ತಸ್ಮೈ ದೇವಾದಿದೇವಾಯ ನಮಸ್ತೆ ಶಾ ರಂಗಪಾಣೇ ಈ ಇದೊಂದು ಮಾತಿದೆ ಚೆನ್ನಾಗಿದೆ ಮೇಲ್ಮೋಟಕ್ಕೆ ಏನು ಅರ್ಥ ಆಗೋಲ್ಲ ಯ ದೈತ್ಯರನ್ನೆಲ್ಲ ಕೊಲ್ಲುವಂತಹ ದೇವತೆಗಳನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡುವಂತಹ ದೇವತೆಗಳನ್ನು ಸೃಷ್ಟಿ ಮಾಡುತ್ತಾನಂತೆ ದೈತ್ಯರನ್ನು ಕೊಲ್ತಾನೆ ಅಂತ ಏನು ವಿಚಿತ್ರ ಈ ಮಾತಿಗೆ ಏನಾರ ಅರ್ಥ ಇದೆಯಾ ಪ್ರತ್ಯೇಕ ಏನು ಮಹತ್ವ ಇಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದಾಗ ದೈತ್ಯರನ್ನು ಇವನೇ ಸೃಷ್ಟಿ ಮಾಡೋನು ದೈತ್ಯರನ್ನು ಮಾತ್ರ ಏನು ಕೊಲ್ಲೋದಲ್ಲ ದೇವತೆಗಳನ್ನು ಏನು ಹಾಗೆ ಬಿಟ್ಟಿರ್ತಾನ ಅವ್ರಿಗೂ ಶರೀರ ತೆಗೆಯೋಲ್ವ ಅವ್ರನ್ನು ಕೊಲ್ತಾರೆ ಆದ್ರೆ ಏನರ್ಥ ಅವನು ಮಾತ್ರ ಸೃಷ್ಟಿ ಮಾಡ್ತಾನೆ ಇವರು ಮಾತ್ರ ಕೊಲ್ತಾನೆ ಎಂದ್ರೇನರ್ಥ ಅರ್ಥ ಆಗೋದು ಅದಕ್ಕೆ ವ್ಯಾಖ್ಯಾನ ಮಾಡಿ ತೋರಿಸಿಕೊಡ್ಬೇಕು ಸೃಷ್ಟತ್ವಂ ಮುಕ್ತಿ ಸೃಷ್ಟುತ್ವಚ್ಯತೆ ನಾನು ಉತ್ಪತ್ತಿರ್ದೈತ್ಯ ಸಂಹಿಶೋಯ ಅಥವಾ ದೈತ್ಯಹತಿ ನಿಸ್ಥಿತಿರೇವ್ಯ ತನ್ವಿಭಾಗ ಸಕಲೆ ವಿಶೇಷ ತಮಿಮೇವಸುರುರಸರಿಕೃತ ಪ್ರವಿಶೇಜ ಮುದಿ ಪ್ರತಿವಿಭಿಜ್ಜ ಭೀಮಸುಯೋಧ ನೋಮ ಸ್ವಪರ ಪಕ್ಷಿದ ಕಥಿತ ಕಥಾ ಮಹಾಭಾರತ ಕಥೆಯೇ ಹಿನ್ನೆಲೆ ಏನು ಎಲ್ಲ ತಂದುಬಿಟ್ಟು ಇದೊಂದು ಪದ್ಯದಲ್ಲಿದೆ ಸಾಧಾರಣ ನಾವು ಅದನ್ನು ಗಮನಿಸ್ಬೋದು ಇಲ್ಲಿರೋ ಪ್ರಕರಣ ಇರಲಿ ನೋಡೋಣ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ ಪರಮಾತ್ಮ ಯಾಕೆ ಅವತಾರ ಮಾಡಿದ ಕೃಷ್ಣರೂಪ ಯಾಕೆ ಅವತಾರ ಮಾಡಿ ಬಂದ ಅಂತ ಕೇಳಿದರೆ ಏನು ಹೇಳ್ತೇವೆ ಅರಿಕೆ ಕೊಡ್ಬೇಕಾದ್ರೆ ಹೇಳ್ತೀವಿ ಏನು ಹೇಳ್ತೀವಿ ಅರಿಕೆ ಕೊಡ್ತಾ ಕೊಡ್ತಾ ಜಾತ ಕಂಸವಧಾರ್ ಅರ್ಥಾಯ ದೊಡ್ಡ ಮಾತದು ಆಮೇಲೆ ದೈತ್ಯಾನ ವಿನಾಶಯ ಅದೆಲ್ಲ ಹೇಳ್ತೇವೆ ಅದನ್ನೆಲ್ಲ ಮುಂದಿನಲ್ಲಿ ಕಂಸನನ್ನು ಕೊಲ್ಲಕ್ಕೆ ಕಷ್ಟ ಬಂದ ಸ್ವಲ್ಪ ವಿಮರ್ಶೆ ಮಾಡೋಣ ಸುಮ್ಮನೆ ಹೇಳಿದ ತಕ್ಷಣ ವಿಚಾರ ಮಾಡೋಣ ಕಂಸನನ್ನು ಕೊಲ್ಲೋದು ಅಷ್ಟು ಕಷ್ಟ ಬೇರೆ ಯಾರಿಗೂ ಮುಖ್ಯ ಪ್ರಾಣದೇವ್ರಿಗೂ ಆಗೋಲ್ಲ ಅವ್ರ ಕೇಲಾಗದೇ ಇರೋದೇನಲ್ಲ ತಾನೇ ಸಾಮರ್ಥ್ಯ ವಿಶೇಷ ಇಟ್ಟುಕೊಳ್ಳಬಹುದಾಗಿತ್ತು ಕೊಲ್ಲೋದು ಅಂದ್ರೇನು ಉಸಿರಾಟ ನಿಲ್ಲಿಸ್ಬಿಡೋದು ಒಳಗಡೆ ಉಸಿರಾಟ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೋಗ್ತಿತ್ತು ಅಷ್ಟು ಅಷ್ಟಕ್ಕಿಷ್ಟಲ್ಲ ಕಷ್ಟಪಡಬೇಕಾ ಅಥವಾ ಇನ್ನೂ ಸ್ವಲ್ಪ ಹಿಂದಿಕ್ಕ ಹೋಗೋಣ ಅವನು ಹುಟ್ಟಿದ್ದಕ್ಕೆ ಹೌದಲ್ಲೋ ಸಾಯಬೇಕಾಗಿರೋದು ಅವನು ಹುಟ್ಟಕ್ಕೆ ಅವಕಾಶ ಪಡದೆ ಇದ್ದರೆ ಎಲ್ಲ ಅವನು ಕೇಳಲಿದೆ ಅದರಿಂದ ಸುಮ್ಮನೆ ಇಲ್ಲಿ ಕುತ್ಕೊಂಡು ಅವನು ಸಾಯ್ಲಿ ಏ ಅಂತಷ್ಟು ಅಂದ್ಕೊಂಡ್ರೆ ಆಗೋಗುತ್ತಲ್ಲ ಯಾಕೆಲ್ಲ ಮಾಡಬಾರ್ದಾಗಿತ್ತು ಜೀವನನ ಜೀವನಿತ್ಯ ಅನಾದಿನಿತ್ಯನಾದಂತಹ ವಸ್ತು ಜೀವ ನಾವೆಲ್ಲ ಜೈನ್ ಒಪ್ಪಿಕೊಳ್ತಾರೆ ಇದನ್ನ ಇವತ್ತು ಮಹಮ್ದಿಯರು ಕ್ರಿಶ್ಚಿಯನ್ ಒಪ್ಪಿಕೊಂಡಿದ್ದಾರೆ ಈ ಶರೀರ ಹೋಗುತ್ತೆ ಬೇರೆ ಶರೀರ ಬರುತ್ತೆ ಅಲ್ಲಿ ಅಪ್ಸರಾಸ್ತಿಯನ್ನು ಕೊಡ್ತಾನೆ ಏನೇನೋ ಅದಕ್ಕೆ ತಾನೇ ಬಾಂಬ್ ಕಟ್ಕೊಂಡು ಸತ್ತ ಹೋಗಬಹುದು ಮಹಮ್ದಿಯರು ಅಂದ್ರೆ ಅವ್ರಿಗೂ ಎಲ್ಲ ಜೀವನಿತ್ಯತ್ವವನ್ನು ಅವರು ಒಪ್ಪತ್ತಾರೆ ಕ್ರಿಶ್ಚಿಯನ್ ಒಪ್ಪತ್ತಾರೆ ಜೈನ್ರು ಒಪ್ತಾರೆ ಅತ್ಯಂತ ಅಯೋಗ್ಯರು ಅಂತಂದ್ರೆ ಬೌದ್ಧರು ಅದ್ವೈತಿಗಳು ಅವರು ಬೌದ್ಧರೇ ಅವರು ಒಪ್ಪಲ್ಲ ಅದ್ವೈತಿಗಳು ಇದರ ಮೇಲೆ ಚಾರಾದರೂ ಮಾತ್ರ ಒಪ್ಪೋರು ಈ ಕೆಲವರು ಮಾತ್ರ ಅತ್ಯಂತ ಅಯೋಗ್ಯರು ಒಪ್ಪಲ್ ಇವತ್ತಿನ ವಿಜ್ಞಾನವಾದಿಗಳು ಈ ವಿಜ್ಞಾನಿಗಳು ಅಂತ ಅಜ್ಞಾನಿಗಳು ಅವು ಒಂದಷ್ಟು ಈ ಪ್ರಕೃತಿವಾದಿಗಳು ಇವರಷ್ಟು ಒಪ್ಪಲ್ವೇ ಹೋಗಿ ಇನ್ನೆಲ್ಲರೂ ಒಪ್ಕೊಳ್ತಾರೆ ಜೀವನ ನಿತ್ಯ ಅಂತ ಅದಕ್ಕೇನೆ ಕರ್ಮಪ್ರವಾಹ ಅದಕ್ಕೆ ಈ ಜೀವ ವೈಚಿತ್ರ್ಯ ಒಬ್ಬ ಹಾಗೆ ಒಬ್ಬ ಹೀಗೆ ಒಬ್ಬ ಅದು ಒಬ್ಬ ಇದು ಯಾಕೆ ಒಬ್ಬ ಶ್ರೀಮಂತ ಇನ್ನೊಬ್ಬ ಬಡವ ಇದನ್ನೆಲ್ಲ ಹೊಂದಾಣಿಕೆ ಮಾಡಬೇಕಾದ್ರೆ ಧರ್ಮಧರ್ಮ ಹೇಳಬೇಕು ಈಗ ಹಿಂದಿನ ಜನ್ಮದಲ್ಲಿ ಹೀಗೆ ಅದಕ್ಕೆ ಹೀಗಾಗಿದೆ ಹೀಗೆ ಹೇಳಬೇಕು ಇದು ಬಿಟ್ಟರೆ ಬೇರೆ ಉತ್ತರ ಇಲ್ಲ ನೀವು ಒಬ್ರಿಗೊಂದು ಇದೆ ವೈಚಿತ್ರ್ಯ ಪ್ರಪಂಚದಲ್ಲಿ ಇದನ್ನು ಉಪಪಾದನೆ ಮಾಡಲಿಕ್ಕೆ ಬರೋಲ್ಲ ಜೀವನಿತ್ಯ ಒಪ್ಪಲೇಬೇಕು ಜೀವನಿತ್ಯ ಅಂತ ಒಪ್ಪಿದ ಮೇಲೆ ಅವನನ್ನು ಕೊಲ್ಲಕ್ಕೆ ಹೇಗಾಗತ್ತೆ ಹಾಗಾದ್ರೆ ಅವನು ಹುಟ್ಟು ಕೊಲ್ಲೋದು ಅಂತಂದರೆ ಏನರ್ಥ ಜೀವನಿಗೆ ಶರೀರ ಕೊಡೋದೇ ಅವನು ಹುಟ್ಟು ಅಂತ ಅದು ಎಲ್ರಿಗೂ ಕೊಡತ ಬ್ರಹ್ಮದೇವರಿಗೂ ಇದೆ ಎಲ್ಲರಿಗೂ ಇದೆ ದುರ್ಯೋಧನಾದಿಗಳಿಗೂ ಶರೀರ ಕೊಟ್ಟಿದ್ದಾನೆ ಇನ್ನಿದ್ರ ಮೇಲೆ ಕಂಸನಿಗೂ ಶರೀರ ಕೊಟ್ಟವನು ಭಗವಂತನೇ ಅವನ ಶರೀರ ತೆಗೆಯೋದಷ್ಟೇ ಸಾಯಿಸೋದು ಅಷ್ಟು ಮಾಡಲಿಕ್ಕೆ ದೇವರೇ ಅವನು ತಾನು ಬಂದು ಅಲ್ಲೆಲ್ಲೋ ಹೋಗಿ ಇಲ್ಲೆಲ್ಲೋ ಬಂದು ಏನೇನೋ ಇಷ್ಟೆಲ್ಲ ಸರಕಸ್ ಮಾಡಬೇಕಿತ್ತ ಜಾತ ಕಂಸಮದ ಅರ್ಥಾಯ ಅಂದರೆ ಏನು ಅಭಿಪ್ರಾಯ ಇದೊಂದು ಚಿಕ್ಕ ಮಾತಿಗೆ ಅರ್ಥ ಆಗೋಲ್ಲ ಹೇಳಿ ನೋಡೋಣ ಬೇರೆ ಯಾರ ದಾರ್ಶನಿಕರು ರಾಮಾನುಜಾಚಾರ್ಯ ಹೇಳಿ ನೋಡೋಣ ಶಂಕರಾಚಾರ್ಯ ಹೇಳಿ ಬೇರೆ ಬೇರೆ ಭಾಸ್ಕರಾಚಾರ್ಯ ಪ್ರವೃತ್ತಿಗಳು ಹೇಳಿಕ್ಕೆ ಬರುತ್ತಾ ಅವರಿಗೆ ಯಾವ ಹೊಂದಾಣಿಕೆ ಮಾಡಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ಉತ್ತರ ಕೊಡಲಿಕ್ಕೆ ಬರೋಲ್ಲ ಆ ವಾದ ಸೃಷ್ಟಿ ಮಾಡಿಕೊಂಡ್ರು ಇವೆಲ್ಲ ಇದ್ದರೆ ತಾಣಕ್ಕೂ ಉತ್ತರ ಕೊಡೋದು ಏನೂ ಇಲ್ಲ ಅಂತ ಅಲ್ಲ ಮಿಥ್ಯಾ ಇಲ್ಲಿ ಅದಕ್ಕೆ ರಾಮಾನುಜಾಚಾರ್ಯ ಅವರು ಹಾಗಿರೋ ಉತ್ತರ ಕೊಡೋ ಹಾಗಿಲ್ಲ ಅವ್ರು ಬೇರೆ ರೀತಿ ಉತ್ತರ ಕೊಡ್ತಾರ ದೇವರಿಗೂ ಜನ್ಮ ಇದೆ ಅವನಿಗೂ ಇಲ್ಲಿ ಬರಬೇಕಾದ್ರೆ ಒಂದು ಅವಿದ್ಯಾಮಯ ಶರೀರ ತೊಗೊಂಡು ಬರ್ತಾನೆ ಕೆಲವು ಪ್ರಯೋಜನ ಇದೆ ಅವನಿಗೆ ಇಲ್ಲದೇನೋ ಕಥೆಯೆಲ್ಲ ಕಟ್ಟಿಟ್ಟಿದ್ದಾರೆ ಪ್ರಮಾಣ ಏನದಕ್ಕೆ ಇವತ್ತು ಏನೇನೋ ಹುಚ್ಚುಚ್ಚುಚ್ಚುಚ್ಚೆಲ್ಲ ಮಾತಾಡಿದವರು ಅವರೆಲ್ಲ ಅದರ ಆಚಾರ್ಯ ತಿಳಿಸಿಕೊಡ್ತಾರೆ ಇದಕ್ಕೇನ ಅರ್ಥ ನಮ್ಮನ್ನಲ್ಲೇ ಯಾಕೆ ಸೃಷ್ಟಿಗೆ ತಂದಿದ್ದಾನೆ ಇದೆಲ್ಲದರ ಹಿನ್ನೆಲೆ ಎಲ್ಲಿದೆ ಜೀವನನ್ನು ಕೊಲ್ಲೋದು ಅಂತಂದರೆ ಏನು ತಿಳ್ಕೊಂಡಿರಬೇಕು अदाला निहता ऐन दानवाह अर्थ अत दानवर भगवंत हतराथ अथच दैत्य स्थि नियत संस्थिति अत्य प्रधान पति दैत्य जीवन को नाक प्रकार अभी गीतापर्य आचार्य हेतर वरिव तक वो रीति कोलो ಇದು ಒಂದು ರೀತಿಯಲ್ಲಿ ಅಂದರೆ ಈಗ ಹೊಟ್ಟೋದ್ರು ಹೋಗ್ಬಿಟ್ರು ತೀರು ಹೋದ್ರು ಎಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ ಈ ಶರೀರ ಇಲ್ಲೇ ಬಿಟ್ಟು ಜೀವ ಮಾತ್ರ ಬೇರೆ ಹೋದ ನಮ್ಮ ಶಬ್ದ ಪ್ರಯೋಗದಲ್ಲೇ ಅದಿದೆ ಶರೀರ ವಿಯೋಗ ಅನುಮೊಂದುಕೊಳ್ಳೋದು ಇದು ಬಿಟ್ಟು ಮೂರು ತರಹದಲ್ಲಿದೆ ಪಾರತಂತ್ರ್ಯ ಪೂರ ಇನ್ನೊಬ್ಬರಿಗೂ ವಶರಾಗಿ ಬಿಡೋದು ಈ ತುಂಬ ವೃದ್ಧರಾಗಿ ಬಿಟ್ಟರೆ ಮಕ್ಕಳ ಮರಿ ಎಲ್ರಿಗೂ ಅವರು ವಶರಾಗಿ ಬಿಡ್ತಾರಲ್ಲ ಏನಂತಾರೆ ವೃದ್ಧರನ್ನು ಕೇಳಿ ನಾನು ನನಗೆ ವ್ಯಾಪಾರ ನಿಲ್ಸಿದ್ರೆ ಅವತ್ತೇ ಸತ್ ಹೋಗಿದ್ದೇನಪ್ಪ ಸುಮ್ಮನೆ ಇದ್ದೇನ ಅಷ್ಟೇ ಅವತ್ತೇ ಎಲ್ಲ ಮುಗಿದೋಯ್ತು ತಮಗೆ ಇದು ಪಾರತಂತ್ರಿ ಏನಿದೆಯಲ್ಲ ಪೂರ್ಣ ಇನ್ನೊಬ್ಬರಿಗೆ ಅಧೀನಾಗಿ ತಮಗೇನು ಬೇಕೋ ಅದನ್ನು ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಅಂದರೆ ಸತ್ವದಾಗೆ ಅದು ತಮ್ಮ ಸರ್ವಸ್ವ ಕಳ್ಕೊಂಬಿಡು ತಮ್ದು ಏನೇನಿತ್ತು ಎಲ್ಲ ಕಳ್ಕೊಂಡ್ರೆ ಸತ್ವದೆ ಬಿಡಪ್ಪ ಇದು ತುಂಬ ದುಃಖ ಆಗಿ ಹೋಗುತ್ತಲ್ಲ ತಮಗೆ ಭಾಳ ನಮಗುದರು ಕೈ ಕೊಟ್ಟು ದುಃಖಪಡಿಸ್ತಾರೆ ಅಂಥ ಕಾಲದ ಅದನ್ನೂ ಏನಂತ ಕುಗ್ತಾರೆ ತುಂಬ ದುಃಖ ಆಗೋದ್ರೆ ನಿನ್ಪಾಲು ನಾ ಸತ್ತೋದೆ ಅಂತಂತ ಅತಿಶಯ ದುಃಖ ಪ್ರಾಪ್ತಿ ಪಾರತಂತ್ರ್ಯ ಪ್ರಾಪ್ತಿ ಅದರಂತೆ ದೇಹವಿಯೋಗ ಇವೆಲ್ಲ ಒಂದೊಂದು ರೀತಿಯಲ್ಲಿ ದುಃಖ ಆದರೆ ಅಪೂರ್ಣತ್ವ ಇವೆಲ್ಲವೂ ಒಂದೊಂದು ತರಹದ ನಾಶ ಅಂತ ಕೂಗಿದ್ದಾರೆ ಅದರಲ್ಲಿ ಕಂಸನನ್ನು ಕೊಲ್ಲೋದು ಅಂದರೆ ಏನು ಗೊತ್ತೇನು ಅವನಿಗೆ ಅತಿಶಯ ದುಃಖವನ್ನು ಹೊಂದಿಸುವುದು ಅಂತರ್ಥ ಅತಿಶಯವಾದ ದುಃಖವನ್ನು ಹೊಂದಿಸುವುದಕ್ಕೆ ತಮಸ್ಸಿನಲ್ಲಿ ಇಡೋದಕ್ಕೆ ಕೊಲ್ಲುವಂತಾರೆ ಬೇರೆ ಇನ್ನೇನು ಅಲ್ಲ ನಿ ಹತ ಹತ ಅನ್ನೋದಾತು ಯಾವುದನ್ನು ನಿಷ್ಪನ್ನಾಗಿದೆ ಹಣ ಹಿಂಸಾ ಅಗತ್ಯ ಹಿಂಸಾ ಅಂತ ಅರ್ಥ ಅತಿಶಯವಾಗಿ ಹಿಂಸೆ ಕೊಡೋದು ಅಂತಂದರೆ ಏನರ್ಥ ಮನುಷ್ಯರಿಗೆ ಅತಿಶಯ ಹಿಂಸೆ ಕೊಟ್ಟರೆ ಶರೀರ ಯೋಗ ಆಗೋಗುತ್ತಾರೆ ಅಷ್ಟೇ ಅಲ್ಲ ಅದಕ್ಕಿಂತ ಹಿಂಸೆ ಕೊಡೋದು ನಿತ್ಯನಾದ ಜೀವನಿಗೆ ತಮಸ್ಸಿನಲ್ಲಿ ಅಪಾರ ದುಃಖಕ್ಕೆ ಏನಬೇಕು ನಿಯತ ಸಂಸ್ಥಿತಿ ಅದನ್ನೇನಂತ ಕೂಗ್ತಾರೆ ಇದನ್ನೇ ನಾಶ ಅಂತ ಹೋಗ್ತಾನೆ ಅಂದರೆ ಕಂಸನನ್ನು ಸುಮಾರು ಕಂಸ ಒಬ್ಬನ ದೃಷ್ಟಾಂತ ತಗೊಳ್ಳೋದಾದರೆ ಕಂಸನನ್ನ ತಮಸ್ಸಿನಲ್ಲಿ ಇಡ್ಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿದ್ನಲ್ಲ ಅದು ಕಂಸನನ್ನು ಕೊಲ್ಲೋದು ಕಂಸ ತಮಸ್ಸಿನಲ್ಲೇ ಇರಬೇಕಾದ್ರೆ ಏನು ಮಾಡಬೇಕು ಕೃಷ್ಣನ ಅಪಾರ ದ್ವೇಷ ಮಾಡಬೇಕು ಅದಕ್ಕೆ ಬೇರೆ ಯಾರೋ ಬಂದರೆ ಕೃಷ್ಣನ ದ್ವೇಷ ಮಾಡಿದ್ದಾನಾ ಇಲ್ಲ ಕೃಷ್ಣನೇ ಬರಬೇಕು ಅವ್ನು ನೋಡಬೇಕು ಅವನಿಗೆ ಭಯ ಬರಬೇಕು ಆ ಭಯಾದಿಗಳಿಂದಾಗಿ ಕೊಲ್ಲಿಕ್ಯಾರ್ಯಾರು ಕಳಿಸಬೇಕು ಅವರೆಲ್ಲ ಇವನು ಹಿಂತಿರುಗ ಬರದೇ ಇದ್ದಾಗ ಅಪಾರ ದ್ವೇಷ ಮಾಡಬೇಕು ಆ ದ್ವೇ ಕೃಷ್ಣನನ್ನ ಕೃಷ್ಣ ದ್ವೇಷ ಅಪಾರ ಮಾಡಿದ್ದರಿಂದ ತಮಸ್ಸಿನಲ್ಲೇ ಇರಲಿಕ್ಕೆ ಏನಬೇಕು ಆ ವ್ಯವಸ್ಥೆಯನ್ನು ಮಾಡಿಕೊಂಡ ಕಂಸ ಇಷ್ಟಾದ ಮೇಲೆ ಅವನನ್ನು ಹೊಡೆದು ತಮಸ್ಸಿಗೆ ದಬ್ಲ ಇದಿಷ್ಟೇ ಏನಂತಕೋ ಬರೀ ಶರೀರ ತೆಗೆದಿದ್ದನ್ನು ಏನು ಕೂಗಲ್ಲ ಜಾತಃ ಕಂಸ ವಧಾರ್ತಾಯ ಅಂತಂದ್ರೆ ಏನರ್ಥ ಅವನು ತಮಸ್ಸಿನಲ್ಲೇ ಇರಲಿಕ್ಕೆ ಏನಬೇಕು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಕೃಷ್ಣ ಬಂದ ಅಂದ್ರೆ ಕೃಷ್ಣ ಪರಮಾತ್ಮ ಬಂದದ್ದೇನಗೋಸ್ಕರವಾಗಿ ಅವನು ಬರದೇನೇ ಬೇರೆ ಯಾರೋ ಬಂದಿದ್ದರೆ ಈ ಕೆಲಸ ಆಗ್ತಿರಲಿಲ್ಲ ಇದರಂತೆ ಸಾತ್ವಿಕರಿಗೆ ಭಕ್ತುದ್ರೇಕ ಆಗಬೇಕಾಗಿದ್ದರೆ ಭಗವದ್ ಅಪಾರವನ್ನೇ ನೋಡಬೇಕು ಈಗ ಮಕ್ಕಳು ಮರಿ ಆಟ ಆಡ್ತಾ ಕೃಷ್ಣ ಹೇಳಿ ಕೃಷ್ಣ ಓಡ್ದ ಕೃಷ್ಣನಂತೆ ತುಂಟುತನ ಮಾಡ್ತೀವ ಲೋತ ಜಗನ್ನಾಥಾಸರು ಬಹಳ ಚೆನ್ನಾಗಿ ಅಂದಿರಲ್ಲ ತಾರಾತು ಮಕ್ಕಳಾಡಿಸುವಾಗ ಪಡದಿಯೊಳ ಕಲದ ನೆಲಿವಾಗ ಅಯ್ಯಪಲ್ಲಕ್ಕೆ ಗಜವೇರಿ ಮೆರೆಯುವಾಗ ಬಿಕ್ಕುವಾಗ ಆಕಳಿಸುತ್ತೇನೆ ನೀವೇನೇ ಮಾಡಿದೆ ದೇವಕಿ ತನಯ್ಯನ ದೇವಕಿ ತನಯ್ಯನನ ಸ್ಮರಣೆ ಮಾಡ್ತಾ ಇದ್ದರೆ ಸಿಕ್ಕನು ಆಗಾವಲ್ಲಿ ಯಮದೂತರಿಗೆ ಅದು ಕೃಷ್ಣದೇವರು ಬಂದಿರಲಿಲ್ಲ ಅಂದರೆ ನಾವಿದ್ನ ನೆಡೆಸಲಿಕ್ಕೆ ಆಗ್ತಿತ್ತ ಹದಿನಾರು ಸಾವಿರದ ನೂರ ಜನ ಮಡದೆಯರ ಜೊತೆಯಲ್ಲಿ ಒಬ್ಬೊಬ್ಬರ ಜೊತೆಯಲ್ಲೂ ಚಕ್ಕಂದು ಹೊಡಿತಾ ಇದ್ದಾರೆ ಅದು ನೆನೆಸಿಕೊಂಡು ಹೆಂಡತಿ ಜೊತೆಯಲ್ಲಿ ಇಲ್ಲಿಗೆ ಬರುತ್ತೆ ನೀವು ರಾಮದೇವರ ರೂಪ ನೋಡ್ಕೊಂಡ್ರೆ ಹೆಂಡತಿ ಜೊತೆ ಗುಂಭಿಯು ಸುಮ್ಮ ಕೂತಿರ್ತಾರಂಟ ನರಸಿಂಹದೇವರು ಹಾಗೂ ಗರ್ಜನೆ ಮಾಡ್ತಾ ತೊಣೆಬಿಡ್ಬೇಕು ಅದನ್ನು ನೆನೆಸ್ಕೊಳಿಕ್ಕಾಗಲ್ಲ ನಮ್ಮ ಶೃಂಗಾರದ ಪ್ರಸಂಗದಲ್ಲೇ ಅದು ಕೃಷ್ಣದೇವರನ್ನೇ ನೆನೆಸ್ಕೋಬೇಕು ರುಕ್ಮಿಣಿ ದೇವಿಯರ ಜೊತೆಗೆ ಹೋಗಿ ಅವಳನ್ನು ಛೇಡಿಸಿ ರುಕ್ಮಿಣಿ ಏನೋ ಪತ್ರ ಬರೆದಿಗೆ ಹೊತ್ಕೊಂಬಂದ್ಬಿಟ್ಟೆ ನಾನು ನೋಡಿ ಈಗೂ ಬೇಕಾಗಿತ್ತ ನೋಡಿ ನೀ ಎಂಥ ಚೆಲುವಿ ಇದೆಯಾ ಈಗೂ ಪಾಪನ ಯಾರ್ಯಾರು ಮದುವೆ ಆಗಬೇಕಾಗಿತ್ತೋ ಏನು ಕಲ್ತಿನೋ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೊಂಡು ನಾನಂತೂ ಅವಕಾಶ ಕೊಡ್ತೀನಿ ಇಷ್ಟ ಮಾಡಿ ಬರಿ ಮಕ್ಕಳಾಗಿ ಹೋಗಿದ್ದಾವ ಆ ಕಾಲಕ್ಕೆ ಆ ಹೊತ್ತಿಗೆ ರು ರುಕ್ಮಿಣಿ ದೇವಿಯರಿಗೆ ಹಿಂಗೆ ಅನ್ನೋಣ ನಾವೆಲ್ಲ ಎಲ್ಲ ನಿಶ್ಚಿಂಚನರು ನಾವು ಹಾಗೆ ಇವೆಲ್ಲ ಛೇಡಿಸಿದರೆ ರುಕ್ಮಿಣಿ ದೇವಿಯವರು ದಪ್ಪನೇ ಹೊತ್ಕೊಂಡು ಬಿತ್ತು ಅವಳನ್ನು ತಾನೇ ತೊರೆ ಮೇಲೆ ಉಪಚಾರ ಮಾಡಿ ಹೀಗೆಲ್ಲ ಯಾಕೆ ಮಾಡಿದೆ ಅಂತ ಕೇಳೋಣ ಅದಕ್ಕೆ ಅವಳನ್ನು ಉತ್ತರ ಕೊಡೋಣ ಭಗವಂತನ ಗುಣಮಾಣದೆ ಇದನ್ನು ಎಷ್ಟು ಚಂದ ನಡೆಸಿದ್ದಾನೆ ಸ್ವಾಮಿ ಇದನ್ನು ನಡೆದಿದ್ದು ಕೇಳಿದ್ದರಿಂದ ನಮಗೆ ಭಕ್ತರೇಕ ಆಗುತ್ತೆ ಹಾಗೆ ಮಕ್ಕಳಾಟಿಕೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಯಾವ ತುಂಡು ತಾನಂತೆಲ್ಲ ಕೇಳ್ತಾ ಇದ್ದಾಗ ಅಂದರೆ ಕೃಷ್ಣಾವತಾರ ಆಗಿರಲಿಲ್ಲ ಅವನೇ ಬಂದಿರಲಿಲ್ಲ ಅಂತಾಗಿದ್ದರೆ ಈ ಚರಿತ್ರೆ ನಡೀತಿರಲಿಲ್ಲ ಈ ಚರಿತ್ರೆಯನ್ನು ಕೇಳಿಲ್ಲ ಅಂದರೆ ನಾವು ಭಕ್ತುದ್ರೇಕ ಇಲ್ಲ ಇದನ್ನೇ ದ್ವೇಷೋದ್ರೇಕಕ್ಕೆ ಅವ್ರು ಬಳಕೆ ಮಾಡಿಕೊಳ್ತಿರಲ್ಲ ದೈತ್ಯರು ಅವರವರ ಗತಿಯನ್ನು ಕೊಡ್ಲಿಕ್ಕೋಸ್ಕರ ಭಗವಂತನೇ ಬರಬೇಕಾಯಿತು ಇದು ಸಾಮಾನ್ಯ ಶರೀರ ಕೊಡೋದು ತೆಗೆಯೋದು ಅಟ್ಟೇ ಇಲ್ಲಿ ಜನ್ಮ ಮತ್ತು ಮರಣ ಅಂತಂದ್ರೆ ಅರ್ಥ ಅಲ್ಲ ನೋಡಿದ್ರೆ ಆಚಾರ ತೋರಿಸಿಕೊಡ್ತಾರೆ ಹಾಗೆ ದೇವತೆಗಳನ್ನು ಹುಟ್ಟಿಸಿದ ಅಂದರೆ ಏನರ್ಥ ದೇವತೆಗಳಿಗೆ ಮೋಕ್ಷವನ್ನು ಕೊಡಲಿಕ್ಕೆ ಏನು ಬೇಕೋ ಆ ಎಲ್ಲ ವ್ಯಾಪಾರ ನಡೆಸ್ತಾನೆ ನಿಯತಗುರುಗಳನ್ನು ಒದಗಿಸೋದು ಅದಕ್ಕೆ ಬೇಕಾದ ಸಾಧನೆ ಮಾಡಿಸೋದು ಹೀಗೆಲ್ಲ ಅನೇಕ ವ್ಯಾಪಾರಗಳನ್ನು ಮಾಡಿಸೋದೆಲ್ಲ ದೇವತೆಗಳ ಸೃಷ್ಟಿ ಎಂದು ಹೋಗ್ತಾರೆ ಈಗ ತನ್ನೆಲ್ಲ ಹಿಂದೆ ಮುಂದೆ ವರ್ಣನೆ ಮಾಡಿ ತೋರಿಸಿಕೊಡ್ತಾ ತಲು ವಿಭಾಗ ಕರ್ತಿಸ್ ಅದಕ್ಕೋಸ್ಕರನೇ ಇವರು ಬೇರೆ ಇವರು ಬೇರೆ ಇವರು ಬೇರೆ ಎಲ್ಲ ವ್ಯವಸ್ಥೆ ಮಾಡಿರೋದು ಈ ಸತ್ತಕರು ರಾಜರು ಅವರೊಬ್ಬರ ಕೆಲವರಿಗೆ ದ್ವೇಷೋತಿರೇಕ ಕೆಲವರು ಬರ್ತಿದ್ದು ಇದೆಲ್ಲ ಗೊತ್ತಾಗೋದು ಹೇಗೆ ಅದಕ್ಕೆ ವಿಭಾಗ ಮಾಡಿಬಿಟ್ಟೆ ಪರಮಾತ್ಮ ದುರ್ಯೋಧನಾ ಇವ್ರು ಭೀಮಸೇನಾ ಅರ್ಥ ಆಯ್ತು ಈಗ ಒಂದೇ ವ್ಯಾಪಾರವನ್ನು ಇವೇ ಹ್ಯಾಕ್ ತಗೋತಿತ್ತೆ ಇವೇ ಹ್ಯಾಕ್ ತಗೋತಾ ಇತ್ತು ಕಳ್ಳ ಕೃಷ್ಣ ಎಲ್ಲಿದ್ದಾಗಿತ್ತು ನೀನೊಬ್ಬ ಇರಲಿಲ್ಲ ಅಂದರೆ ಪಾಂಡವರ ಕಥೆ ಮುಗಿಸಿಬಿಡ್ತಿದ್ದೆ ಕಡೆಗೆ ಸಾಯ್ತಾ ಬಿದ್ದಿದ್ದಾನೆ ತೊಡೆ ಚಿತ್ರಚಿತ್ರ ಮಾಡಿಬಿಟ್ಟಿದ್ದಾನೀಮಸನ ದೇವರು ಆ ಕಟ್ಟದೇವರು ನೋಡ್ಕೊಂಡು ಬರ್ಕೋತಾರೆ ಬಾಯಿ ಬಾಯಿ ಹುಡುಗುತ್ತಾರೆ ದುರ್ಯೋಧನ ನಾನೆಲ್ಲ ಧರ್ಮಿಷ್ಠನೇ ಇದ್ದೆ ನಾ ಎಲ್ಲ ಒಳ್ಳೆಯಂತೆ ಮಾಡಿದ್ದೇನೆ ನಾನು ಧರ್ಮಿಷ್ಟ ಆಗದೇ ಇದ್ದರೆ ನಾನು ಯಾರು ಸರಿಯಾಗಿ ತಿಳಿಸಿ ಉಪಾದನೆ ಮಾಡಿ ನಾನು ಧರ್ಮಿಷ್ಠನಾಗಿದ್ದರೆ ನಾನು ತಲೆ ಮೇಲೆ ಹೂಮಳೆ ಬೀಳಿ ದಪ್ಪ ದೊಪ್ಪ ದೊಪ್ಪ ದೊಪ್ಪ ಬಿದ್ದೋಯಿತು ಅದನ್ನು ಸ್ವರ್ಗಲೋಕ ಕ್ಲೀನ್ ಮಾಡಿ ಇಟ್ಟಿದ್ದರು ಅಂತ ಆ ಕಸ ಎಲ್ಲಾಕುಂತೂ ಗೊತ್ತಾಗಿದ್ದಿರಲಿಲ್ಲ ಇವು ಕೇಳಿಕೊಂಡೆ ತಲೆ ಮೇಲೆ ಹಾಕಿಬಿಟ್ಟಂತೆ ಇಂಥ ಕ್ರಮದಲ್ಲಿ ದುರ್ಯೋಧನ ಕಡೆಗೂ ಭಗವಂತ ಎಷ್ಟು ದ್ವೇಷ ಮಾಡಿದ್ದಾನೆ ಭೀಮಸೇನ ಅಲ್ಲ ಧರ್ಮರಾಜ ಅಲ್ಲ ಯಾರ್ಯಾರಲ್ಲ ಎಲ್ಲ ನಿನ್ನಿಂದಾಗಿದ್ದು ನೋಡಿ ಅಧ್ಯಕ್ಷ ತಿರೇಕ ಅದು ಕೃಷ್ಣದೇವರ ಮನೆಯಲ್ಲಿ ಹೆಚ್ಚು ಆಗ್ತಿತ್ತ ಅದೇ ಕುಂತಿದೇವಿನ ಕೇಳಿ ಕುಂತಿದೇವಿ ಏನದು ವಿಷಾನ್ ಮಹಾಜ್ಞೆ ಪುರುಷಾದ ಧಮಸಸ ಬಹಳ ಚಂದ ಉತ್ಪಾದನೆ ಮಾಡಿದ್ದಾಳೆ ನಾವು ವಿಷಾ ಹಾಕಿದ್ರು ಅರಿಗಿನ ಮನೆಯಲ್ಲಿ ಪ್ರಯತ್ನ ಮಾಡಿದ್ರು ಸಭೆಯಲ್ಲಿ ಹಾಳು ಮಾಡ್ಲಿಕ್ಕೆ ನೋಡಿದ್ರು ರಾಕ್ಷಸರಿಂದ ಭಕ್ಷಣ ಮಾಡಿಸ್ಲಿಕ್ಕೆ ನೋಡಿದ್ರು ಯುದ್ಧದಲ್ಲಿ ಎಲ್ಲಾ ಅನರ್ಥಗಳನ್ನು ದೀಪಾನ ಮಾಡಿದೆ ಸ್ವಾಮಿ ನಾನೆಲ್ಲ ಮಾಡಿದೆ ಅಂತೆ ವಿಷ ಚಿಂದ ಅಂದವನು ಭೀಮ ಅದರಂತೇನೆ ಯಾರಿಗಿನ ಮನೆ ಹಿಂಡಿಂಬಾ ಬಾಕುವ ಎಲ್ಲ ಭೀಮ ನಾನೇನು ಮಾಡಿದೆ ಭೀಮಏನು ಮಾಡಿದ್ದಾನೆ ಸ್ವಾಮಿ ಭೀಮನೇ ಮಾಡೋನಾಗಿದ್ದರೆ ಆ ಸಭೆಯಲ್ಲಿ ಕೂತು ವಸ್ತ್ರ ಎಳಿತಿದ್ದರೆ ಭೀಮ ವಸ್ತ್ರ ಕೊಡಬೇಕಿತ್ತು ಕೊಟ್ಟು ನೀನು ಭೀಮಸೇನಲ್ಲೂ ನಿಂತೆಲ್ಲ ವ್ಯಾಪಾರ ನಡೆಸುತ್ತವನು ನೀನು ಸಕಲರಾಂತರಿಯಾಮಿ ನೀರು ಎಲ್ಲ ನಡೆಸಿದ್ದು ನಿನ್ನಿಂದ ನೋಡಿ ನೀನು ನೀನು ಅಂತ ಕುಂತಿದ್ದೇವಿ ನೀನು ನೀನು ಅಂತಾಳೆ ಇವಳು ಭಕ್ತುದ್ರೇಕದಿಂದ ಭಗವಂತನನ್ನು ಹೊರಸಿಕೊಳ್ತಾಳೆ ದ್ವೇಷೋದ್ರೇಕದಿಂದಾಗಿ ಭಗವಂತನನ್ನು ಜರಿತಾನೆ ಎಷ್ಟು ಒಳ್ಳೆಯ ದೃಷ್ಟಾಂತಗಳಿದ್ದಾವೆ ಅದಕ್ಕೆ ಆಚಾರ ಅಂತಾರೆ ಪ್ರತಿ ವಿಭಜ ಸ್ವಪರಪಕ್ಷ ವಿಧಾ ಕಥಿತಾ ಕಥ ಅದಕ್ಕೆ ಸ್ವಪಕ್ಷ ಭೀಮಸೇನ ಪಕ್ಷ ಪರಪಕ್ಷ ದುರ್ಯೋಧನ ಪಕ್ಷ ಹೀಗೆ ಮಾಡಿ ಚೆಂದ ಕಥೆಯನ್ನು ಹೆಣದಿದ್ದಾರೆ ವೇದವ್ಯಾಸ ದೇವರ ಕಥೆಯನ್ನು ಹೇಳಲಿಕ್ಕೆ ಕಾರಣ ಏನು ಅಂತನ್ನುವುದನ್ನು इु वारा तु तोटे वर्णने मेले इूलो उद्धार शब्दार्थ अर्थ आगे संहार उद्धार यारंद्रोल अभिमुवन उद्धार स्वामी अंतिम अभिमयुन संहार आंत मे नोट के सामे नु इबू सतर आगता व्यत सात्विक बेचे उद्धार अंत ಅದೇ ತಾಮಸರಾದರೆ ಸಂಹಾರ ಅಂತ ಏನರ್ಥ ಆದ್ದು ಈಗ ಅರ್ಥ ಆಗುತ್ತೆ ತಾಮಸ್ಲಿಕ್ಕೆ ಕಳಿಸ್ಲಿಕ್ಕೆ ಏನು ಆ ವ್ಯವಸ್ಥೆಯನ್ನು ಮಾಡಿಸಿ ಅವರನ್ನು ಕೊಂದ ಅಂದರೆ ಸ್ವಾಮಿ ಸಂಹಾರ ಅಂತ ಅದೇನೇ ತನ್ನ ಮೋಕ್ಷಕ್ಕೆ ತನ್ನ ಲೋಕಕ್ಕೆ ಕರ್ಕೊಳ್ಳಿಕ್ಕೆ ಏನು ಆ ವ್ಯವಸ್ಥೆಯನ್ನು ಮಾಡಿ ಅವರಿಗೂ ಶರೀರ ತೆಗೆದಾಕದ ಅಂದರೆ ಅದನ್ನು ಉದ್ಧಾರ ಅದು ಇದೇ ಅದರ ಹಿನ್ನೆಲೆ ಇದು ಗೊತ್ತಿಲ್ಲದೆ ಇದ್ದವರು ಏನೇನೋ ಶಬ್ದ ಪ್ರಯೋಗ ಮಾಡಿದ್ರೆ ಪ್ರಯೋಜನ ಇಲ್ಲ ತೋರಿಸಿಕೊಂಡು ನಮೋ ಭಗವತೇ ತಸ್ಮೈ व्यसाय मितते जस यस्य प्रसादात्म क्षामी नारायण कथामिमा शुम्य पद्य हाकट्दी गोल टीकाकृत्पादर नैसक टीकाकृत्पा व्याख्या शाहताचार्य राजाचार्यल का होंगे बरतर शवनकाली यज्ञ नडस्त जगह मत बरतर हिंदू संवाद ना बरतर ಹಿತಾಚಾರ್ಯೇ ಎಲ್ಲರೂ ಹೊರಟು ಹೋಗಿಬಿಟ್ಟಿತ್ತಾರಲ್ಲ ಎಲ್ಲಿ ಹೋಗಿತ್ರಿ ಎಲ್ಲ ಬೃಹತ್ ಕಥೆ ನಡೀತಾ ಇತ್ತು ಕೇಳಿಕ್ಕೆ ಹೋಗಿತ್ತು ದೊಡ್ಡ ಕಥೆ ಅದು ಹೋಗಿತ್ತೆ ಜನ್ಮೇಜಯ ರಾಜರಿಗೆ ವೈಶಪ್ಪ ಎಂದ್ರೆ ಹೇಳ್ತಾ ಇದ್ರು ನಾನು ಅಲ್ಲಿ ಕೇಳಲಿಕ್ಕೆ ಹೋಗಿದ್ದೆ ನಮಗೂ ಸ್ವಲ್ಪ ಹೇಳ್ರಿ ಅದನ್ನು ಹಾಗೆ ಹೇಳ್ತೇನೆ ಮೊದಲು ನಾರಾಯಣ ದೇವರಿಗೆ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ಯಾಕೆ ಅಂದರೆ ಪ್ರಸಾದದಿಂದ ಯಾರ ಕಥೆ ಹೇಳ್ತೀನೋ ಅವನು ನಮಸ್ಕಾರ ಮಾಡಿದೆ ಇದ್ದರೆ ಅದಕ್ಕೆ ನಮೋ ಭಗವತೇ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಅಮಿತ ತೇಜಸ್ಕರಾದಂತಹ ವಿದವ್ಯಾಸದೇವರಿಗೆ ಅವರು ಯಾರು ಪ್ರಸಾದ ಇದ್ರೆ ಅವನ ಚರಿತ್ರೆ ಹೇಳಬಹುದು ಅಂತ ಅಂದಿದ್ದಾರೆ ಅಂದರೆ ಏನರ್ಥವಂತಲ್ಲಿಗೆ ನಾರಾಯಣ ಬಾದರಾಯಣ ಒಂದೇ ಒಂದು ಗೊತ್ತಾಯಿತು ಇದರ ಮೇಲೆ ಈ ನಾರಾಯಣ ಕಥೆಯನ್ನು ನಿಮಗೆ ಹೇಳ್ತೇನೆ ಅಂತ ಹಾಗಾದ್ರೆ ಮಹಾಭಾರತ ಯಾರ ಕಥೆ ಪಾಂಡವರು ಕವರವರ ಚರಿತ್ರೆ ಅಲ್ಲ ಯಾರ ಕಥೆ ಕೃಷ್ಣ ಅದೇ ಕೃಷ್ಣ ಚರಿತ್ರೆಯೇ ನಾರಾಯಣ ಚರಿತ್ರೆ ಕತೆ ಹೇಳೋ ಮೊದಲು ಪ್ರತಿಜ್ಞೆ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ರಿ ಗೊತ್ತಾಗುತ್ತೆ ಇದು ಉಪಕ್ರಮ ಅಂತ ಒಂದು ಯುಕ್ತಿ ನಾವು ಯಾರನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಚರಿತ್ರೆ ಮಹಾಭಾರತ ತಿಳ್ಕೋಬೇಕಾಗಿತ್ತು ಹೇಗೆ ಗೊತ್ತಾಗುತ್ತೆ ಆರಂಭದಲ್ಲೇ ಇದು ನಾರಾಯಣ ದೇವರ ಚರಿತ್ರೆ ಅಂತ ಹೇಳಿದ್ರಿಂದ ಇದು ವೃತ್ತೇ ಚರಿತ್ರೆವು ಮೊದಲು ನೋಡಬೇಕಲ್ಲಿ ಪ್ರತಿಜ್ಞೆ ಮಾಡಿದಾಗ ಏನು ಅಂತ ಗೊತ್ತಾಗುತ್ತೆ ನಮಗೆ ಒಳಗೆ ಏನಿದೆ ಅಂತ ಗೊತ್ತಾಗಿಲ್ಲ ಅಂತಂದರೆ ಹ್ಯಾ ಬಳಕೆ ಮಾಡಬೇಕು ಗೊತ್ತಾಗಿಲ್ಲ ಅಂದರೆ ರ್ಯಾಪರ್ತು ನೋಡ್ತೇವೆ ನೋಡಿ ಇದು ಇಂಥದ್ದು ಇದು ಹೀಗೆ ಮಾಡಬೇಕು ಹಾಗಿದ್ದಾಗ ಉಪಕ್ರಮದಲ್ಲಿ ಏನಿದೆ ಅಂತ ನೋಡಿದಾಗ ಅರ್ಥ ಆಗುತ್ತೆ ಒಳಗಡೆ ಇದೊಂದು ಯುಕ್ತಿ ಆ ಕ್ರಮದಲ್ಲಿ ಉಪಕ್ರಮೋಪ ಸಂಹಾರವು ಅಭ್ಯಾಸವು ಅಪೂರ್ವತಃ ಫಲವಂತ ಅಲ್ಲಿ ಉಪಕ್ರಮ ನೋಡಬೇಕು ಹಾಗೆಯೇ ಅಂತಿಮ ಪರಿಸ್ಥಿತಿಯಲ್ಲಿ ಏನಿದೆ ಅಂತ ನೋಡಬೇಕು ಅದನ್ನು ತೋರಿಸಿಕೊಡ್ತಾರೆ ಕಡೆ ಹೇಗೆ ನಾಸ್ತಿ ನಾರಾಯಣ ಸಮ ಭೂತಂ ಭವಿಷ್ಯತಿ ಏದೇನು ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯ ವೇದವ್ಯಾಸ್ ದೇವರ ಉಲ್ಲಾಗ್ರಂಥ ರಚನೆ ಆದ ಮೇಲೆ ಈ ಮಾತನಾಡಿದ್ದಾರೆ ನಾರಾಯಣನಿಗೆ ಸಮಾಧದ್ದು ಯಾವುದೂ ಇಲ್ಲ ಇದೊಂದು ವಾಕ್ಯ ಸಾಕು ಅವನೇ ಗುಣಪೂರ್ಣ ಅವನ ಸಮಾಧಿ ಇಲ್ಲ ಇದೊಂದು ವಾಕ್ಯದಿಂದಾಗಿ ಇದರ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸ್ತ್ರಾರ್ಥ ಸಾಲ ಇದೆ ಮಹಾಭಾರತ ಎಲ್ಲ ಹೇಳಿದ್ಮೇಲೆ ಅದನ್ನೇ ಹೇಳಬೇಕಾ ಅದು ಹೇಳಬೇಕು ಅಂದರೆ ನಾವಿಲ್ಲಿ ಸಮರ್ಥನೆ ಮಾಡಿದ್ದು ನಾರಾಯಣನೇ ಉತ್ಕೃಷ್ಟ ಅಂತ ಅದೊಂದನ್ನು ಹೇಳಿದರೆ ನೀನೆಲ್ಲ ಬಂದು ಹೋಯಿತು ಆರಂಭದಲ್ಲಿ ನಾರಾಯಣ ಕಥಾ ಅಂತ ಹೇಳಿದ್ರು ಕಡೆಗೆ ನಾರಾಯಣನಿಗೆ ಸಮಾನ ಇಲ್ಲ ಅಂತ ಕನ್ಕ್ಲೂಡ್ ಮಾಡ್ತಾರೆ ಅಂದರೆ ಕನ್ಕ್ಲೂಷನ್ ಇಲ್ಲಿ ಹೀಗಿದೆ ಆರಂಭದಲ್ಲಿ ಪ್ರತಿಜ್ಞ ಆಗಿದೆ ಹಾಗಾದ್ರೆ ಒಳಗಡೆಯಲ್ಲಿರುವ ಚರಿತ್ರೆ ಯಾರದ್ದು ಮಧ್ಯದಲ್ಲಿ ಬಂದಿರುವ ಮಾತನೇ ಹೇಳ್ತಾರೆ ವಾಸುದೇವಸ್ತು ಭಗವಾನ್ ಕೀರ್ತಿಯ ಚೇತ್ರ ಪ್ರತಿಬಿಂಬ ವಿವಾದ ಋಷೇ ಯಶ್ಯಂತಾತ್ಮ ಜೀವಾತ್ಮನಲ್ಲೇ ಇರುವಂತಹ ಜೀವಾತ್ಮ ಒಬ್ಬ ಕನ್ನಡಿ ಇದ್ದಂತೆ ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬವನ್ನು ನೋಡಿದಂತೆ ಜ್ಞಾನಿಗಳು ತಮ್ಮಲ್ಲೇ ಇರುವ ಭಗವಂತನನ್ನು ಹೆಕ್ಕಾಡ್ತಾ ಇಲ್ಲ ಅಂತಹ ವಾಸುದೇವರ ಮಹಿಮಾ ಸನಾತನಾದಂತಹ ವಾಸುದೇವನ ಮಹಿಮಾ ಇಲ್ಲಿ ವರ್ಣಿತವಾಗಿದೆ ಅಂದರೆ ನಮ್ಮ ನಮ್ಮ ಬಿಂಬಕಥೆಯನ್ನಲ್ಲಿ ಹೇಳಿದ್ದಾರೆ ಮಧ್ಯದಲ್ಲಿ ಹೀಗಿದೆ ಈಗ ಹೇಳಪ್ಪ ಈಗಾಗ ಯಾರ ಚರಿತ್ರೆ ಇದು ಅದಕ್ಕೆಂದ್ರೆ ಬೇದೆ ರಾಮಾಯಣ ಚೇವ ಪುರಾಣೆ ಭಾರತೀಯ ತಥಾ ಆದೌ ಅಂತ್ಯ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಭಗವಂತನೇ ಪ್ರತಿಪಾದ್ಯ ಮಹಾಭಾರತ ಎಲ್ಲ ಯಾರ ಚರಿತ್ರೆ ಪಾಂಡಗುರು ಕೌರವರು ದಾಯಾದಿಗಳು ಅವರ ಕಲಹದ ಚರಿತ್ರೆ ಇದ್ಯಾವುದು ಅಲ್ಲ ಮತ್ತಾರು ಚರಿತ್ರೆ ಕೇವಲ ಭಗವಂತನ ಚರಿತ್ರೆ ಅದು ನಾರಾಯಣನ ಚರಿತ್ರೆ ಆದ್ಯಂತಯೋರಿತ್ಯವತತ್ಸ ಯಸ್ಮಾತ್ನೀಗಂತ ಆದ್ಯಂತಗಳಲ್ಲಿ ವೇದವ್ಯಾಸ ದೇವರೇ ಈ ಕ್ರಮದಿಂದ ಹೇಳಿದ್ದರಿಂದ व्यासात्मको विष्णुदा शक्ति तस्मा समस्ता हरिस समस्त भारत कथ कदुणा निर्णीये हरिसति अमर परमात्म सर निर्णयोस्क सम भारत कथे हर इन स्पष्टवा भागवत दल्ता भारत, था था रही। भारत रही था था ने तक हरटद्रे ಪಿದುರರು ಮೈತ್ರಿಯರ ಬಳಿಯಲ್ಲಿ ಹೋದಾಗ ಭಾರತ ಹೇಳ್ತಾರೆ ಅನ್ನುವ ಸಂಭಾವನೆ ಇಟ್ಟುಕೊಂಡು ಇವರೇ ಉತ್ತರ ಕೊಟ್ಟುಬಿಡ್ತಾರೆ ವಿದುರರೇ ನೀವು ಭಾರತ ಹೇಳೋದು ನಿಜವಾಗಲೂ ಬಹಳ ವಿಶಿಷ್ಟ ಆದರೆ ಭಾರತ ಹೇಳಬೇಡಿ ನನಗೆ ಭಾಗವತನೇ ಹೇಳಿ ಎಂದು ಕೇಳ್ತಾರೆ ತೃತೀಯ ಸ್ಕಂಧದಲ್ಲಿ ಬರುತ್ತೆ ಆಗ ಒಂದು ಮಾತಾಡಿದ್ದಾರದ್ದು ಮುನ್ನೆಲೆ ವಿಭಿಕ್ಷು ಭಗವದ್ಗುಣಾ ರಾಮ್ ಭಾರತಮಾ ಕೃಷ್ಣ ಯದ್ಯಪಿ ಮುನಿ ಅಂದರೆ ವೇದವ್ಯಾಸದೇವರು ಸಖಾ ಕೃಷ್ಣ ನಿಮ್ಮ ಕೃಷ್ಣನಾದಂತಹ ಸಖ ಯಾರು ಸಖನಾದಂತ ಯಾರು ವೇದವ್ಯಾಸದೇವರು ವಾಸಿಷ್ಠ ಕೃಷ್ಣನನ್ನು ಕೃಷ್ಣ ಅಂತ ಕೂಗಿದ್ದಾರೆ ವೇದವ್ಯಾಸದೇವರು ನಿಮಗೆ ಸ್ನೇಹಿತರೇ ಅವನ ಬಾಯಿಯಲ್ಲಿ ನೇರವಾಗಿ ನೀವು ಚರಿತ್ರೆ ಕೇಳಿದ್ದೀರಿ ಕೇಳಿರಬಹುದು ಅದನ್ನು ನನಗೆ ಹೇಳಬಹುದು ಭಾರತ ಏನೆಂದರೆ ಹೇಳಿ ಕೊರಟಿದೆ ಭಗವದ್ಗುಣಾನಿರೀಕ್ಷು ಭಗವತ್ ಗುಣಗಳನ್ನೇ ಹೇಳಿಕೋಸ್ಕರವಾಗಿ ವೇದವ್ಯಾಸದೇವರು ಭಾರತವನ್ನು ನಿರ್ಮಾಣ ಮಾಡಿ ನಿಮಗೆಲ್ಲ ಹೇಳಿರಬಹುದು ಆದರೆ ಬೇರೆಯವರೆಲ್ಲ ಏನು ತಿಳ್ಕೊಂಡು ಬಿಟ್ಟರು ಅದನ್ನೆಲ್ಲ ಗ್ರಾಮ್ಯ ಸುಖಾನುವಾದೈೀತಾನ ಹರೇ ಕಥಾಯ ಎಲ್ಲರೂ ಏನಂತ ತಿಳ್ಕೊಂಡ್ರು ಏನು ಗ್ರಾಮ್ಯ ಸುಖಾನುವಾದ ಇದೆ ನೀತಿಯನ್ನು ಹೇಳ್ತಾ ಇದ್ದಾರೆ ಜಗಳ ಕಾಲದಲ್ಲಿ ಏನಾಗುತ್ತೆ ಎಂದು ತಿಳಿಸ್ತಾ ಇದ್ದಾರೆ ಅಣ್ಣ ತಮ್ಮಂದರ ಆಸ್ತಿ ಕಲಹ ವಿಚಾರ ಮಾಡಿದ್ರೆ ಏನೇನೋ ತಪ್ಪು ತಿಳ್ಕೊಂಡ್ರು ಯಾಕೆ ಅಲ್ಲಿಯ ಭಾಷೆ ಅಷ್ಟು ಕಠಿಣ ಇದೆ ಅರ್ಥ ಆಗೋಲ್ಲ ಎಲ್ಲರದು ಅದರಿಂದ ಸರಳವಾಗಿ ರಚನೆಯಾದಂತಹ ಭಾಗವತವನ್ನೇ ಹೇಳ್ರಿ ಭಾರತ ಬೇಡ ವಾಸ್ತವಿಕವಾಗಿ ಭಾಗವತ್ ಭಾರತ ಭಗವಂತನ ಗುಣಚಿಂತನೆಗೋಸ್ಕರ ಹೊರಟಿತ್ತು ಜನ ತಿಳ್ಕೊಂಡಿದ್ದು ಯಾರದ್ದೋದೇ ಹಾಗೆ ಚರಿತ್ರೆ ಹೇಳ್ತಾರೆ ಹಿಂಗೆ ಅಪಾರ್ಥ ಮಾಡಿಕೊಳ್ಳಿಕ್ಕಲ್ಲ ಅವಕಾಶ ಇದೆ ಅದರಿಂದ ಬೇಡ ಅಂತ ಹೇಳೋ ತ್ಯಾಜ್ಯದಲ್ಲಿ ಏನು ಹೇಳಿದರು ಭಗವಂತನ ಗುಣಗಳನ್ನೇ ವರ್ಣನೆ ಮಾಡಿಕೊಟ್ಟಿದ್ದು ಭಾರತ ಸ್ಪಷ್ಟ ತೋರಿಸಿಕೊಟ್ಟು ಇದನ್ನು ವರ್ಣನೆ ಮಾಡಿದ್ದಾನೆ ಅಂದರೆ ಈ ಕ್ರಮದಿಂದ ನೋಡಿದಾಗ ಭಾರತಕ್ಕೆ ಎಲ್ಲಿ ತಾತ್ಪರ್ಯ ಭಾರತ ಏನೆಂದು ಹೇಳುತ್ತೆ ಅಂತ ಕೇಳಿದರೆ ಯಾರ್ಯಾರು ಏನೇನು ಹೇಳದಂತೆ ಏನೇನು ಹೇಳಬಾರ್ದು ಮತ್ತೆ ಏನು ಹೇಳಬೇಕು ಭಾರತ ಏನು ಹೇಳುತ್ತೆ ಭಗವಂತನ ಗುಣಗಳನ್ನು ಹೇಳಲಿಕ್ಕೆ ಹೊರಟಿದೆ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದೆ ಇನ್ನೇವ ಭಗವಂತನ ಪ್ರತಿ ಶ್ಲೋಕದಲ್ಲಿ ಹೇಳ್ತಾ ಇದ್ದೆ ನಮ್ಗೆ ಅರ್ಥ ಆಗೋಲ್ಲ ನೇರವಾಗಿ ಕ್ರಮೇಣ ನೋಡಿದಾಗ ಅದು ಅರ್ಥ ಆಗುತ್ತೆ ಸತ್ಯಂ ಸತ್ಯಂ ಪುನಸ್ಸತ್ಯಂ ಮುದ್ರತೆ ಭುಜ ಮುಚ್ಚತೆ ವೇದಶಾಸ್ತ್ರಾತ್ಪರಂ ನಾಸ್ತಿ ನದೇ ವಂಕೇಶವಾತ್ಪರಂ ಭಾರತದ್ದೇ ವಾಕ್ಯ ಕೈಯತ್ತ ಮಂಗಳಾನುಷ್ಠಾನವನ್ನು ಮಾಡುತ್ತಾ ದೊಡ್ಡ ಮಂಗಳ ಉತ್ಸವ ನಡೆಸುವುದರಂತೆ ಮಹಾಭಾರತ ಮಂಗಳ ಉತ್ಸವ ವೇದವಾಸ ದೇವರೇ ಉತ್ಸವದ ಮುಂದೆ ಹೋಗ ಎರಡೂ ಕೈ ಎತ್ತಿದ್ರಂತೆ ಸತ್ಯ ಸತ್ಯ ಮತ್ತೆ ಮತ್ತೆ ಸದ್ಯ ಹೇಳ್ತೇನೆ ಕೇಳಿ ವೇದಶಾಸ್ತ್ರಕ್ಕಿಂತ ಹೆಚ್ಚಾದ ಉಪಕಾರಕ ಗ್ರಂಥ ಇಲ್ಲ ನಮ್ಮ ಆತ್ಮೋದ್ಧಾರದ ಉಪಾಯ ಅಲ್ಲಿದೆ ವೇದಶಾಸ್ತ್ರ ಪರಂ ನಾಸ್ತಿ ಅದೆಲ್ಲದರಲ್ಲೂ ಪ್ರತಿಪಾದ್ಯ ಯಾರು ಕೇಶವಾ ನ ಪರಂ ದೈವಂ ದೈವ ಕೇಶವನಿಗಿಂತ ಇನ್ನೊಬ್ಬ ದೈವ ಮತ್ತೊಬ್ಬ ಇಲ್ಲ ಅಂತ ವರ್ಣನೆ ಮಾಡಿದ್ದೇವೆ ಇದನ್ನು ಕಲಿಸಿಕೊಡುತ್ತಾರ ನ ದೈವಂ ಕೇಶವಾತ್ ಪರಂ ಈ ಕ್ರಮದಲ್ಲಿ ಹೇಳ್ತಾ ಆರೋಗ್ಯ ಸರ್ವಶಾಸ್ತ್ರ ವಿಚಾರಿ ಯುನಃಪುನಃ ಇದ್ ಸ್ವನಿಷ್ಪನ್ನಂ ಧೇಯೋ ನಾರಾಯಣ ಸದಾ ಒಟ್ಟಾರೆ ಇದಲ್ಲದರ ತಾತ್ಪರ್ಯ ಏನು ಸದಾ ನಾರಾಯಣನ ಬಗ್ಗೆ ಧ್ಯಾನ ಮಾಡಬೇಕು ಸರ್ವಶಾಸ್ತ್ರಗಳನ್ನು ಆಲೋಢನೆ ಮಾಡಿದರು ಆರೋಗ್ಯ ಸರ್ವಶಾಸ್ತ್ರ ಪುನಃಪುನಃ ವಿಚಾರೀಚ ಮತ್ತೆ ಮತ್ತೆ ವಿಚಾರ ಮಾಡಿದ್ರು ಅಲ್ಲಿ ಬರುವ ಒಂದೇ ಒಂದು ಬೆಣ್ಣೆಯಂತೆ ಎಲ್ಲ ತೇಲಿ ಬರುವ ಒಂದೇ ಅಂಶ ಅಂದ್ರೆ ಅದರ ಸಾರಾಂಶ ಸದಾ ನಾರಾಯಣನ ಗುರು ಬಹುಶಕ ನಿಜ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಗುರು ಹರಿರೇವ ಗುರು ಹರಿರೇವ ಜಗತ್ರಿಮಾತ್ರಿಗತಿ ಅವನ ವಿಚಾರವನ್ನು ಬೇರೆದ್ದಲ್ಲ ಅಥಾತೋ ಬ್ರಹ್ಮಜಿಜ್ಞಾಸಾ ಫಲವಿದು ಬಾಳುದು ಗುಣಗಣ ತಿಳಿದು ಭವಿಸುವುದು ಅದನ್ನೇ ಜಗನ್ನಾಥದಾಸರು ತೋರಿಸಿಕೊಟ್ಟಿತ್ತು ಬೇರೆದ್ದಿನ್ನೇನೂ ಅಲ್ಲ ಎಷ್ಟು ಮಹತ್ವ ರೀ ಅದಕ್ಕೆ ಮಣೋಹರಿಕಥಾಮೃತಸಾರ ಅಂತ ಕೊಡ್ತಾರೆ ಹರಿಕಥಾಮೃತಸಾರಕ್ಕಿನ್ನೆಷ್ಟು ಮಹತ್ವ ಅದು ಅವರಾಯುರ್ಮಾನ ಅಲ್ಲ भगणंडदासर नल्वत् वर्ष आयुर्मान स्वीकारी अकाल विजयदासखम रूप में हे हो भगणंडदासर महिम गोपालदास गायत्री मंत्री वह सद्धुष गणपतिवार्तर अंत महानुभा जगन्नाथ दास गुहला अपणे आंत नल्वत् वर्ष आयुर्मान दिवस पुट दिवस अद्वे क्षण व्यर्थम महानुभा ಮಾನವೀ ಶ್ರೀನಿವಾಸಾಚಾರ್ಯರು ಎಂಥ ಕೃತಿರತ್ನವನ್ನು ಕೊಟ್ಟರು ಅದರಂತಾರಲ್ಲ ಶ್ರೀಧ ವಿಠಲ್ವರು ಅದಕ್ಕೆ ತಾವು ಫಲವನ್ನೇ ಹೇಳ್ತಾ ಹೇಳಬೇಕಾದ್ರೆ ಅದು ದಾಸರಾಯರ ವಚನ ಅಲ್ಲಪ್ಪ ಇವರು ಅವರೊಳಗಿಂತ ತತ್ವಾಭಿಮಾನಿ ದೇವತೆಗಳು ಹರಿಗಳನ್ನು ಪರಮಾತ್ಮನನ್ನು ಕೊಂಡಾಡಬೇಕು ಅಂತ ಅವರ ನಾಲೆಗೆ ಮೇಲೆ ಥೈ ಥೈ ತೈ ಥೈ ಕುಣಿದ್ರಂತಾಭಿಮಾನಿಗಳು ಆತ ಕುಣದಿದ್ದೇನೆ ಹೊರಗಿಡುತ್ತಲ ಅಕ್ಷರ ಸಾರವಾಗಿ ತಲುಕೊಳಿತು ಅಂತಾರೆ ಎಂಥ ಅದ್ಭುತವಾದ ಬುದ್ಧರಾಶಿ ಶ್ರೀರಮಣಿ ಕರಕಮಲ ಪೂಂಚಿತ ಜಾನು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಭಣೀಂದ್ರವೀಂದ್ರ ಭವೀಂದ್ರ ಮುಖವಿನುದೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈಬಲ್ಯದಾಯಕ ನಾರಸಿಂಹನೇ ನಮಿ ಕರುಣು ಮಂಗಳವ ಆ ಶಬ್ದಗಳಿಂದ ಏಂದಾಗಿ ಬೆರೆಸಿಟ್ಟಿದ್ದಾರೆ ಯಾವ ರೀತಿಯಲ್ಲಿ ಕುಣಿಸ್ತಾರೆ ಅದು ನಮ್ಮ ಇಡಿ ದೇಶದ ದೊಡ್ಡ ಸಂಪತ್ತು ವೇದಶಾಸ್ತ್ರಗಳ ಸಮಗ್ರ ಶಾಸ್ತ್ರಗಳ ರಹಸ್ಯ ಎಲ್ರಿಗೂ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ ಆದ್ದರಿಂದಾಗಿ ಅದು ಸ್ವಲ್ಪ ಮೂಲಭೂಪಾಗಿದೆ ಅದರ ಎಂಥ ಮೌಲ್ಯ ವಿಚಾರ ನ್ಯಾಯಸುದೆಯನ್ನು ಸರಿಗಟ್ಟತಕ್ಕಂತಹ ಕನ್ನಡದ ಕೃತಿ ಅಂತಂದರೆ ಹರಿಕಥಾಮೃತ ಸಾರ್ ಭಗವದ್ ದರ್ಶನವನ್ನು ಪಡೆದು ಬಿಂಬಾಪುರೋಕ್ಷವನ್ನು ಪಡೆದಿರತಕ್ಕಂತಹ ಮಹಾನುಭಾವರು ತನ್ನ ಜಗತ್ತಿಗೆ ಕೊಟ್ಟವರು ಸತ್ಯಬೋಧಸ್ವಾಮಿಗಳವರು ಏಕಾಂತದಲ್ಲಿ ಕುತ್ಕೊಂಡು ಅವರು ವರಾಹದೇವರು ಉಪಾಸಕರು ಆಮೇಲೆ ಹೋಗಿ ರಾಮದೇವರು ಪೂಜೆ ಮಾಡುತ್ತಿದ್ದರಂತೆ ಪ್ರತಿಮಾ ಪೂಜಾ ಒಳಗಡೆಯಲ್ಲಿ ಮಾನಸಿಕ ಪೂಜಾ ಮಾಡಿಬಿಡಬೇಕು ಮೊದಲು ಸಮಳೂರು ಸ್ವಾಮಿಗಳು ಮಾಡ್ತಾ ಕೂತಿದ್ದಾರೆ ಒಳಗಡೆಯಲ್ಲಿ ವರಹದೇವರನ್ನು ಕೂಡಿಸಿಕೊಂಡು ಜಲೈಶ್ರದ್ಧ ಹೃದಯ ವಿಷಯ ತಾಸ್ತಾನುಲಂ ಸುಮಂಭಾವಿ ರುಚಿರಮತಿರನ್ನಂಕೃತಿ ಅಲಂ ಬುದ್ಧೃಪ್ತಿ ವಿಷಯ ನಿಚಯೇ ದಿವ್ಯ स्वरूपाविर्भाव कनक कुसुम पूर्ण गुणवल परमात्म अलो अर्पण बेरे परमात्म अष्टे बाबू पुष्पी अर्पण हेके पूजे वराह कृत इन अद्वे चिंतमी अ वायोलक मुख्य प्राणगोलक रमगोलक भगवान सन्िधान अने तुम पूजा अगर बेरे माता क्या अभिषेक आगे आभरण तोड़स्तान वैजयंती वरमाल कौस्तु ಹಾರ ಹಾಕ್ತಾ ಇದ್ದಾರೆ ಮನದೊಳಗೆ ಸುಂದರ ಪದಾರ್ಥಗಳ ನೆನೆದುಕೊಡೆ ಕೈಗೊಂಬ ಬರುವ ನೂತನ ಸುಶೋಭಿತ ಫಲರಾಶಿ ಎಂದಿದ್ದಾರೆ ಆಗಿ ಪೂಜೆ ಮಾಡ್ತಾ ಹಾಕುತ್ತಿದ್ದಾರೆ ಪೂಜೆ ಮಾಡಬೇಕಾದ್ರೆ ಮತ್ತೇನೋ ಸ್ವಲ್ಪ ವ್ಯತ್ಯಾಸ ಆಯಿತು ದೇವರು ಭಗವದಿ ಚಾಗಿ ಮಾಡಿದ್ದಾರೆ ನನ್ನ ಹಾರ ಹಾಕ್ತಾ ಇದ್ದಾರೆ ಒಳಗೆ ಹೋಗ್ತಾ ಇಲ್ಲ ಇಳಿತಾ ಇಲ್ಲ ವರಹದವರು ಮೂತಿ ಹೀಗಿರುತ್ತವರು ದೇವ್ರಿಗೆ ಹಾಕ್ತಾ ಇದ್ದಾರೆ ಒಳಗೆ ಇಳಿತಾ ಇಲ್ಲ ಏ ಮಾಡಿದ್ರು ಇಳಿತಾಯಿ ಹಿಂಗೆ ಹಿಂಗಂದ್ರಂತೆ ಹಿಂಗೆ ಹಿಂಗಂದ್ರಂತೆ ಅವರ ತಲೆಯಲ್ಲೇ ಆಡಿಸ್ತಾ ಇದ್ದಾರೆ ಕಣ್ಣು ಮುಚ್ಚಿ ಒಳಗೆ ಪೂಜೆ ಮಾಡ್ತಾ ಇದ್ದಾರೆ ಇಳಿತಾಯಿದ್ದ ಪಕ್ಕದಿಂದ ಧ್ವನಿ ಬಂತು ಸ್ವಾಮಿ ಕಿರೀಟ ತೆಗೀರಿ ಹಾರ ಹಾಕಿರಿ ಕೂಡತ್ತೆ ಅಂತ ಕಿರೀಟ ಹಾಕ ಹಾಗೆ ಹಾಕ್ತಾ ಇದ್ದೀರಿ ಕೂಡ್ತಾ ಇಲ್ಲ ಕಿರೀಟ ತೆಗೆದು ಹಾಕಿದ್ರು ಕೂತು ಬಿಡ್ತು ಈ ಬಾಹ್ಯ ಪದಾರ್ಥದ ಈ ಪ್ರತಿಮೆ ಏನು ಮಾಡ್ತಾ ಇರೋದಲ್ಲ ರೀ ಲೋಹಮಯ ಪ್ರತಿಮೆಯಲ್ಲ ಅವರು ಒಳಗಡೆ ಪೂಜೆ ಮಾಡ್ತಾ ಇರೋದನ್ನು ಇವರು ತಿದ್ದಾ ಇದ್ದಾರೆ ಕೂತ್ಕೊಂಡು ಚಕ್ಕರೆ ಕಣ್ಣು ತೆಗೆದು ನೋಡಿದ್ರು ಪಕ್ಕ ಕೊಬ್ಬರು ಆಚಾರ್ಯ ಕುಂತಿದ್ದಾರಷ್ಟೇ ಬುಡಕಲಾಗಿ ಬಿಟ್ಟಿದ್ದಾರೆ ಏ ಹೊಟ್ಟೆ ಬೆನ್ನುಗು ಹೋಗಿದೆ ಯಾವ ಮಧ್ಯದಲ್ಲೆಲ್ಲ ತುಂಬ ಅವರಿಗೆ ಆಯಾಸ ಇಲ್ಲ ಆಗೋಗಿತ್ತಲ್ಲ ಅದರ ಪ್ರಭಾವದಿಂದಾಗಿ ಹಾಗಿದ್ದವರು ಭಾಳ ಬುಡಕಲಾಗಿದ್ದರಂತೆ ಮನವಿ ಶ್ರೀನಿವಾಸಾಚಾರ್ಯ ಅಂತಾದವರು ನೋಡಿದ್ರು ದಿವ್ಯ ವರ್ಚಸ್ಸು ಮುಂದುವರೆಸಿದ್ರು ಪೂಜಾದಿಗಳನ್ನೆಲ್ಲೂ ಪೂರ್ಣ ಪೂರೈಸಿ ಆಮೇಲೆ ಎತ್ತಿ ಇವರನ್ನು ನೋಡುತ್ತಾರೆ ಯಾರಿಗೆ ಅವರು ಪರಿಚಯ ಹೇಳಿಕೊಳ್ತಾರೆ ಗೋಪಾಲದಾಸರು ಶಿಷ್ಯರು ನಾವು ಹಗಣ್ಣದಾಸರು ನಮ್ಮನ್ನು ಅನುಗ್ರಹ ಮಾಡಿದ್ದಾರೆ ಅಂಥವ್ರು ಅವರಲ್ಲಿ ಬೇಡಿ ಬೇಡಿ ಪಡೆದ್ರು ಅದನ್ನು ಅವರು ಅವ್ರು ಕೇಳಿಕೊಂಡಾಗ ಇವರು ಅವರಿಗೆ ದ್ರೋಹ ಮಾಡಿಬಿಟ್ಟಿತ್ತು ಊಟ ಪರವಲ್ಲ ಹೊಟ್ಟೆನೋವು ಅಂತ ಆ ಓಡ್ ಬರ್ತಾರೆ ಮಂತ್ರಾಲಿಪುರಗಳು ತೋರಿಸಿದ್ರು ದಾರಿ ವಿಜಯದಾಸರನ್ನು ಹೇಳ್ಕೊಂಡ್ರು ವಿಜಯದಾಸರು ಮೊದಲೇ ಹೇಳ್ತಾರೆ ನೀವು ಎಲ್ಲರೂ ಬಂದ್ರಿ ಏನೇನು ಮಂತ್ರಾಲಿಪ್ರಭುಗಳೇ ಅನುಗ್ರಹ ಮಾಡಿದ್ದಾರಪ್ಪ ನಿಮ್ಗೆ ಸಲ್ಲ ಎಲ್ಲ ಹೇಳಿಬಿಟ್ರು ಇಲ್ಲಿಂದ ಉತ್ತರೂರಿಗೆ ಹೋಗಿ ಅಂದರೆ ಉತ್ತರೂರಿಗೆ ಆಗಲೇ ಅವ್ರಿಗೂ ಸುದ್ದಿ ಬಂದು ಹೋಗಿದೆ ಗೋಪಾಲದಾಸರು ನಮ್ಮ ಗುರುಗಳು ಅನುಗ್ರಹ ಮಾಡಿದ್ರು ಅವರೇ ಕಳಿಸಿದ್ರಲ್ವೇ ನಿಮ್ಮ ಹತ್ರ ಅಲ್ಲಿ ಪ್ರಾರೆ ಇವರೆಲ್ಲ ಹೇಳ್ತಾರೆ ವಾಕಿಟಾಕಿ ಇರಲಿಲ್ಲ ಆ ಕಾಲಕ್ಕೆ ಮೊಬೈಲ್ ಇರಲಿಲ್ಲ ಏನೇ ಎಲ್ಲಿಂದ ಬರುತ್ತೆ ನಿಮಗೆ ತಿಳುವಳಿಕೆ ಇದೆಲ್ಲ ಆಗಿ ಜಗನ್ನಾಥ ದಾಸರು ಅಲ್ಲೂ ಹೋಗ್ತಾರೆ ಅಂಕಿತ ಸಿಕ್ಕಿದ್ದೇ ಜಗನ್ನಾಥ್ ಇಟ್ಟಲ್ಲ ಅಂತ ಅಲ್ಲಿ ಭೀಮಾ ಅವರಿಗೆ ಅಲ್ಲಿ ವಿಠೋಪರಾಯ ಇವರಿಗೆ ಬೇಕಷ್ಟು ಆತಿಥ್ಯವನ್ನು ಮಾಡಿ ಕಳಿಸ್ಕೊಡ್ತಾನೆ ಬೇಕಾದ್ದೆಲ್ಲ ಮಾಡಿಸ್ಕೊಂಡು ಬಂದವರು ಅದನ್ನೆಲ್ಲ ಹೇಳಬೇಕು ಅಂತ ನೀವು ಉತ್ತರ ಇದಕ್ಕೆ ಬಂದರೆ ಐಜಿಗೆ ಬಂದರೆ ವೇಣಿ ಸೋಂಪುರಕ್ಕೆ ಬಂದರೆ ಅದನ್ನ ಆಸ್ತತ್ವ ಎಲ್ಲ ಹೇಳ್ತಾರೆ ನಮ್ಮ ಆರ್ಯಕಾಚಾರ್ಯ ಗುರುಗಳು ಭುವನೇಂದ್ರ ತೀರ್ಥ ಶಿಷ್ಯರು ಎಲ್ಲ ಕೂತ್ಕೊಂಡು ಹೇಳ್ತಾ ಇದ್ದಾರೆ ನೀವು ಹೀಗೆ ಮಾಡಿದ್ರಿ ಹೀಗೆ ಮಾಡಿದಿರಿ ಹೀಗೆ ಮಾಡಿದಿರಿ ಹೀಗೀಗಾಯ್ತಲ್ವ ನಿಮಗೆ ನೀವು ವಿಟ್ಟಲ್ಲೇ ಒಂದು ಬೇಕಾಟ ಆದಿತ್ಯ ಮಾಡಿ ಎಲ್ಲಿಂದ ಗೊತ್ತಾಗ್ತದೆ ನಮಗೆ ಈ ತಿಳವಳಿಕೆ ಬೇಕು ಈತನ ಕೊಟ್ಟರೆ ಇಂಥ ಇವತ್ತು ಅದರ ಪ್ರಭಾವದಿಂದ ನೀವು ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದೀರಿ ನಾವು ಹೇಳಿ ಅಂಥ ಮಹಾನುಭಾವ ಅದಕ್ಕೆ ಮನಸ್ಸೊಳಗೆ ಏನು ಆಲೋಚನೆ ಮಾಡ್ತೀವೋ ಅದು ಅವ್ರಿಗೆ ಅರ್ಥ ಆಗುತ್ತೆ ಅಂಥ ಜ್ಞಾನಿಗಳು ಅಂಥವರು ಕೂತು ನಮಗೆ ಹರಿಕತಾಮ್ರತ ಸಾರವನ್ನು ಇಂಥಿಂತ ರಚನೆ ಮಾಡಿಕೊಟ್ರೆ ನಮಗೆ ಎಲ್ಲೆಲ್ಲಿ ಏನೇನು ತಿಳುವಳಿಕೆ ಕೊಡಬೇಕು ಕೊಡಬೇಕು ಅವೆಲ್ಲ ಆಲೋಚನೆ ಮಾಡಿ ಅದರ ಅದ್ಭುತವಾದ ಕ್ರಮನ ನಮಗೆ ಕೊಟ್ಟಿದ್ದಾರೆ ಎರಡು ದೊಡ್ಡ ಉಪಕಾರ ನಮಗೆ ಅಂಥ ಮಹಾನುಭಾವರ ಕೃತಿರತ್ನ ಹೆಂಗಂದ್ರೂ ಮುಟ್ಟವರು ಯಾರಂದ್ರವರು ಹೇಳೋದು ಹೆಂಗಂದ್ರೆ ಅಲ್ಲರಿ ಭಾಳ ಪವಿತ್ರವಾದ ಅಭೂತವಾದ ಗ್ರಂಥ ಅದು ಅಂಥದ್ದನ್ನು ಕೊಟ್ಟ ಮಹಾನುಭಾವು ಜಲ ಜ್ಯೇಷ್ಠ ನಿಭಾಕಾರನು ಜಗದೀಶ ಪದಾಶ್ರೀ ಜಗತೀತಲ ವಿಖ್ಯಾತು ಜಗನ್ನಾಥದಕ್ಕೆ ಅವರು ಶಿಷ್ಯರವರನ್ನು ಕೊಂಡಾಡ್ತಾರೆ ಎಷ್ಟು ಪ್ರಾಣೇಶ ದಾಸರು ಮುಂತಾದವರನ್ನೆಲ್ಲ ಅನೇಕ ಜನರನ್ನು ಉದ್ಧಾರ ಮಾಡಿಬಿಟ್ಟಿದ್ದ ಆರಣ್ಯಕಾಚಾರ್ಯಗೂ ಅವ್ರಿಗೂ ಭೇಟಿಯಾಗಿತ್ತು ಅಂತೆ ಒಮ್ಮೆ ಆರಣ್ಯಕಾಚಾರ್ಯಗಿಂತ ಭಾಳ ಹಿರಿಯರು ರಾಜ ಸ್ವಾಮಿಗಳವ್ರ ಹುಡುಗಳ ಕಾಲದವರು ಆ ಕಾಲಕ್ಕೆ ಭೇಟಿಯಾಗಿತ್ತು ಭೇಟಿಯಾದಾಗ ಅರಣ್ಯಕಾಚಾರಿ ಇವರನ್ನು ಕೊಂಡಾಡಿದ್ದರಂತು ಹಾಗೆ ಏಕಾಂತ ಬಂದು ಕೂತಿದ್ದಾರೆ ಬಂದು ಕೂತಾಗ ಆ ಕಾಲದಲ್ಲೇ ಅವರು ಒಂದು ನಾವೆಲ್ಲ ವೈದ್ಯರು ರೋಗಿಗಳು ಬಹಳ ಬರ್ತಾರೆ ನಮ್ಮ ಸಂಸಾರದ ರೋಗದ ವೈದ್ಯರು ನಾವು ಕಷ್ಟ ಇದೆ ಕಷ್ಟ ಇದೆ ಸ್ವಾಮಿ ಏನಾರು ಉಪಾಯ ಹೇಳಿ ನಮ್ಮಲ್ಲಿ ಬಂದು ಕೇಳಿದರೆ ನಾವು ಉಪಾಯ ಕೊಡ್ತೇವೆ ಏನು ಉಪಾಯ ಮಾಡಿ ಕೊಡ್ತೇವೆ ಒಂದು ಬೀಜ ಕೊಡ್ತೇವೆ ತೊಗೊಂಡು ಹೋಗುವ ನಿಮ್ಮ ಮನೆ ಹಿಕ್ಕದಲ್ಲಿ ನಡು ಒಳ್ಳೆ ಮಣ್ಣಿರಬೇಕು ಅದು ಹುಳಗಿಳ ಇರಬಾರ್ದು ಎಂಟೆ ಗಂಟೆ ಇರಬಾರ್ದು ಎಲ್ಲ ತೆಗೆದು ಸಮ ಮಾಡಿ ಬೀಜ ಹಾಲು ಅವ್ರು ಚೆನ್ನಾಗಿ ಗಿಡ ಆಗುತ್ತೆ ಹುಳಗಿಳ ಹೊಡಿಬಾರ್ದು ದೊಡ್ಡ ಮರ ಆಗುತ್ತೆ ಮರ ನೀರು ಗಿಡ ಹಾಕ್ತಾಯಿರು ಪ್ರತಿನಿತ್ಯ ರಕ್ಷಣೆ ಮಾಡು ದೊಡ್ಡ ಮರ ಮೇಲೆ ಅದು ಹೂವು ಕಾಯಿ ಹಣ್ಣಾಗಿ ಆ ಹಣ್ಣಿನ ಕಿತ್ತು ಮೇಲಿರುತ್ತೆ ಕಷ್ಟ ಅದು ಕಿತ್ತಬೇಕು ಉಪಾಯದಿಂದ ಕಿತ್ತಿ ತಂದು ಹೆಚ್ಚಿ ಪಿಂಗಾಣಿ ಜಾಡಿ ಅಲ್ಲ ಹಕ್ಕು ಜಯ ತುಪ್ಪ ತೊಂದ ಹಕ್ಕು ಪ್ರತಿನಿತ್ಯ ಒಂದೊಂದು ಹೋಳು ಬಾಯಿಗೆ ಹಕ್ಕು ನಿನಗ ರೋಗವಾಸಿಯಾಗುತ್ತೆ ಈಗ ನಾವು ಔಷಧಿ ಕೊಡುವ ಕ್ರಮ ಆದರೆ ನಿಮ್ಮನ್ನು ಕೆಳ್ಕೊಂಡ್ಬರ್ತಾರೆ ನೀವು ವೈದ್ಯರು ನಿಮ್ಮನ್ನು ಕೆಳ್ಕೊಂಡ್ಬರ್ತಾರೆ ನೀವೇ ಹಾಗೆ ಉಪಚಾರ ಮಾಡ್ತೀರಿ ನಾವು ಬೀಜ ಕೊಟ್ಟು ಕಳಿಸಿದ್ರೆ ನೀವು ಹಣ್ಣಿನ ಜಾಡಿನೇ ಇಟ್ಕೊಂಡ್ಬಿಟ್ಟಿದ್ದೀರಿ ನೀವು ಹರಿಕತಾಮೃತ ಸಾರ ಹಣ್ಣಿನ ಜಾಡಿ ಆ ಜಾಡಿನೇ ಕೊಟ್ಟು ಬಿಡ್ತೀರಿ ಸಿದ್ಧ ಔಷಧ ತೆಗೆದು ತೆಗೆದು ಬಾಯ್ಗೆ ಅಷ್ಟು ಸುಲಭ ಮಾಡಿಕೊಟ್ಟಿದ್ದೀರಿ ಶಾಸ್ತ್ರವನ್ನು ಅಂತ ಆರಣ್ಯಕಾಚಾರ್ಯರು ಭಗವತ್ ಸಾರೋದ್ಧಾರಕ್ಕಾದರೂ ಹರಿಕಥಾಮೃತ ಸಾರಕ್ಯಾರರನ್ನು ಕೊಂಡಾಡಿದ್ರಂತೆ ಇನ್ನೆಷ್ಟು ಉಪಕಾರ ಮಾಡಿದ್ದಾರೆ ನಮಗೆ ಜಗನ್ನಾಥದಾಸು ಅರ್ಥ ಮಾಡಿಕೊಳ್ಳಬಹುದು ಅದಕ್ಕೇ ಅವರು ಕಂಬದಲ್ಲಿ ಇನ್ನೂ ಸನ್ನಿಧಾನ ಇಟ್ಟಿದ್ದಾರೆ ತೇಜೋರೂಪದಿಂದಾಗಿ ಜ್ಞಾನಿಗಳು ಅಷ್ಟು ಸಾಧನೆ ಮಾಡಿರ್ತಾರಲ್ಲ ಒಮ್ಮೆಗೆ ತೆಗೆದುಕೊಳ್ಳಲ್ಲ ಆ ತೇಜಸ್ಸನ್ನು ಆ ತೇಜಸ್ಸನ್ನು ಇಟ್ಟಿರ್ತಾರೆ ಪರಮಾತ್ಮ ಆ ತೇಜಸ್ಸಿನ ಕುರುಹೇನೆ ಮಾನವಿಯಲ್ಲಿ ಆ ಕಂಬ ಬೇ ಜೇತಿಗಳಾದರೆ ವೃಂದಾವನದಲ್ಲಿರ್ತಾರೆ ಇವರೇನಿರಬೇಕು ಆ ಕಂಬದಲ್ಲಿ ಕೂತು ಬಿಟ್ಟಿದ್ದಾರೆ ನರಸಿಂಹದೇವರ ಸನ್ನಿಧಾನದ ಕಂಬದಲ್ಲೇನೇ ಅವರ ಸನ್ನಿಧಾನ ಅವರ ಇನ್ನೂ ಒಲಿಸಿಕೊಳ್ಬೇಕು ಅಂತಿದ್ದೀರ ಅಲ್ಲಿ ದರ್ಶನಾದಿಗಳನ್ನು ಮಾಡಿದರೂ ಬಲಿತಾರೆ ಅಂಥ ಕ್ರಮದಲ್ಲಿ ಕೂತು ಉದ್ಧಾರ ಮಾಡ್ತಾ ಇರುವಂತಹ ಜಗನ್ನಾಥದಾಸರ ಮಹಿಮೆ ಕೇಳಿದರೆ ಇಷ್ಟು ಆನಂದ ಪಡ್ತೀವಲ್ಲ ಇಲಿಕ್ಕಿಗೂ ಆಚಾರ್ಯರು ಇವನ್ನೆಲ್ಲ ಬಿಡಿಸಿ ಬಿಡಿಸಿ ಬಿಡಿಸಿ ಹೇಳ್ತಾರೆ ಅದನ್ನೆಲ್ಲ ಆ ಕ್ರಮದಿಂದಾಗಿ ಜಗನ್ನಾಥಗುರುಗಳ ಅಂತರ್ಯಾಮಿ ಆದ ತಾತ್ಪರ್ಯ ನಿರ್ಣಯಕಾರರು ಅವನ್ನ ಯಾವ ಕ್ರಮದಲ್ಲಿ ತೋರಿಸಿಕೊಟ್ಟಿದ್ದಾರೆ ಇನ್ನಷ್ಟೇ ಹಾಗೆ ಅವನ್ನೆಲ್ಲ ಬೆಳೆಸ್ತಾರೆ ಅಂತ ಅನ್ನೋದನ್ನು ನಾಳಿನ ದಿವಸ ಹೆಚ್ಚಿನ ನೋಡೋಣ ಅದಕ್ಕೆ ಅಭಿಪ್ರಾಯ ಶ್ರೀಗಳ